ಧರ್ಮಸರ್ಸ್ವಿಣಿ ಅವತಾರೃಷ್ಣ ವಸುದೆ ವಸುತಾಣೂರದೇ ಪರಮ ವಂದೇ ಜಗದ್ಗುರುಸಿಷ್ಠನಾರ ಶಕ್ತಿ ಪೌತ್ರಮಕಲ್ಮಷ ಪರಾಶರಾತ್ಮಜ ವಂದೇ ಶುಕತಾತಂತಪೋನಿಧಿ ಪಾರ್ಥ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ ವ್ಯಾನ್ ಗ್ರಿತ್ತುರಮುನ ಮಧ್ಯೆ ಮಹಾಭಾರತ ಅದ್ವೈತೃತವರ್ಷಿಣ ಭಗವತೀ ಅಷ್ಟಾಶಾಧ್ಯಾಂ ಅಂಬ ಅನುಸಿ ಭಗವದ್ಗೀತೆ ಭಾಷಿಣೀ <laughs> ಕಳೆದ ಉಪನ್ಯಾಸದಲ್ಲಿ ಎರಡು ಸೈನ್ಯದ ಮಧ್ಯದಲ್ಲಿ ನಿಂತಹ ಅರ್ಜುನ ಯಾವ ರೀತಿಯಾಗಿ ಅವನಲ್ಲಿರ್ತಕ್ಕಂತಹ ಅಹಂಕಾರ ಮತ್ತು ಮಮಕಾರ ಅನ್ನುವುದು ತಾನು ಮಾಡಬೇಕಾಗಿರುವಂತಹ ಒಂದು ಕರ್ಮವನ್ನು ಅಥವಾ ಧರ್ಮವನ್ನು ತನ್ನ ಧರ್ಮವನ್ನು ಅದು ಮರೆಮಾಚಿ ಅಲ್ಲಿ ತನ್ನ ಎದುರುಗಡೆ ನಿಂತಿ ಶತ್ರುಗಳಲ್ಲಿ ಅವನು ಹೇಗೆ ತನ್ನ ಸಂಬಂಧಿಕರನ್ನು ಕಂಡ ಮೋಹವಶದಿಂದ ಅದರಿಂದಾಗಿ ಅವನ मनु देहले दे यीतियां अर्जुन हेतने वेपतुश्च शरी मे रोमहर्षश जायते गांडीवं स्रंसते हस्ताच परीद्यते ಈ ಒಂದು ಮಾನಸಿಕ ತುಮುಲದಿಂದ ಯಾವ ರೀತಿಯ ಒಂದು ಒತ್ತಡ ಅವನ ಮನಸ್ಸು ಅವನ ಶರೀರದ ಮೇಲೆ ಅಂದರೆ ಕರ್ಮವನ್ನು ಮಾಡುವಂತಹ ಸಾಧನದ ಮೇಲೆ ಯಾವ ಪರಿಣಾಮವನ್ನು ಬೀರಿತು ಅನ್ನೋದನ್ನ ಅವನೇ ಸ್ವತಃ ತನ್ನ ಭಾಷೆಯಲ್ಲಿ ತನ್ನ ಸಖನಾದಂತಹ ಕೃಷ್ಣನಿಗೆ ವರ್ಣಿಸ್ತಾ ಇದ್ದಾನೆ ವೇಪಥು ಹೂ ಇದೆ ಅಂತ ಮೇ ಶರೀರ ನನ್ನ ಶರೀರ ನನ್ನ ಶರೀರದಲ್ಲಿ ಕಂಪನ ಉಂಟಾಗ್ತಾ ಇದೆ ಅಂತ ಸ್ಥಿರವಾಗಿ ನಾನು ನಿಂತುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ ಇನ್ನು ಸ್ಥಿರವಾಗಿಯೇ ನಿಂತುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದಮೇಲೆ ಇನ್ನು ಈ ಶರೀರದಿಂದ ಇನ್ಯಾವ ಪುರುಷಾರ್ಥವನ್ನು ನಾನು ಸಾಧಿಸೇನು ಇನ್ನು ಆಗುವುದಿಲ್ಲ ನನಗೆ ಅಂತ ರೋಮಹರ್ಷಷ್ಟು ಜಾಹತೆ ರೋಮಹರ್ಷಣ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಮೈ ಮೇಲೆ ಕೂದಲು ಎದ್ದು ನಿಲ್ತಾ ಇದೆ ಆ ಭಯದಿಂದ ಮತ್ತು ಅತೀವ ಶೋಕದಿಂದ ಶರೀರದ ಮೇಲೆ ಉಂಟಾಗ್ತಕ್ಕಂತಹ ಚಿನ್ನೆಗಳು ರೋಮ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾದ ಕೈಯಿನಿಂದ ಅಗ್ನಿ ಕೊಟ್ಟಂತಹ ಗಾಂಡೀವ ನಾವು ಹಿಂದೆಯೇ ನೋಡಿದ್ದು ಈ ಗಾಂಡೀವವನ್ನು ಮತ್ತು ಅರ್ಜುನ ಕುಳಿತಿರ್ತಕ್ಕಂತಹ ರಥವನ್ನು ಮತ್ತು ಅರ್ಜುನನ ಗಾಂಡೀವಕ್ಕೆ ಹೂಡಿರುವಂತಹ ಬಾಣಗಳು ಅದರ ಸಮೇತ ಬತ್ತಳಿಕೆ ಎಂದಿಗೂ ಬರಿದಾಗದಂತಹ ಬತ್ತಳಿಕೆಯನ್ನು ಅಗ್ನಿ ಖಾಂಡವದಹನ ದಹನ ಆದಮೇಲೆ ಅರ್ಜುನನಿಗೆ ಕೊಡ್ತಾನೆ ನೋಡಿ ಇಲ್ಲಿ ಎಷ್ಟು ಒಂದು ಸ್ವಾರಸ್ಯಕರವಾದಂತಹ ಅಂಶ ಒಂದು ರೀತಿಯ ಅಪಹಾಸ್ಯ ಮಾಡುವಂತಹ ಒಂದು ಅಂಶ ಅರ್ಜುನ ಬಳಿಯಲ್ಲಿ ಭಗವಂತನೇ ಇದ್ದಾನೆ ಸಾಕ್ಷಾತ್ ಕೃಷ್ಣನೇ ಇದ್ದಾನೆ ಹಾಗೆಯೇ ಅವನ ಒಂದೊಂದು ಅಸ್ತ್ರಗಳು ಕೂಡ ದಿವ್ಯವಾದಂತಹ ಅಸ್ತ್ರಗಳು ಅವನಲ್ಲಿರತಕ್ಕಂತಹ ಅಸ್ತ್ರಗಳು ಭೀಷ್ಮರ ಬಳಿಯಲ್ಲೇ ಇರಲಿಲ್ಲ ಅಷ್ಟು ಅಸ್ತ್ರಗಳನ್ನು ಅವನು ಆ ಅಜ್ಞಾತ ಮತ್ತು ಆ ವನ ಮಾಸದಲ್ಲಿ ಸಂಪಾದಿಸಿದ್ದ ಅವನು ಪಾಶುಪತಾಸ್ತ್ರ ಆಗಲಿ ಶಕ್ತಿ ಆಯುಧ ಆಗಲಿ ಅಥವಾ ಅನೇಕ ಅಸ್ತ್ರಗಳು ಸರ್ಪಾಸ್ತ್ರ ಆಗಲಿ ಅಷ್ಟು ಸಾಕ್ಷಾತ್ ಅಗ್ನಿಯೇ ಅವನು ಕುಳಿತಿರ್ತಕ್ಕಂತಹ ಆ ದಿವ್ಯವಾದಂತಹ ಬೆಳ್ಳಗಿರುವಂತಹ ರಥವನ್ನ ಆ ನಾಲ್ಕು ಕುದುರೆಗಳನ್ನ ಕೊಟ್ಟಿದ್ದ ರಥಕ್ಕೆ ಜೋಡಿಸಿರುವಂತಹ ಕುದುರೆಗಳನ್ನು ಅಗನಿಕೊಟ್ಟಿದ್ದ ಎಷ್ಟು ವೇಗವಾಗಿ ಚಲಿಸುವಂತಹ ರಥ ಅದಲ್ಲದೆ ಈ ರಥದ ಮೇಲೆ ಸಾಕ್ಷಾತ್ ಹನುಮಂತನೇ ಕೇವಲ ಹನುಮಂತನ ಚಿತ್ರ ಅಲ್ಲ ಸಾಕ್ಷಾತ್ ಹನುಮಂತನೇ ಅವನ ಧ್ವಜದಲ್ಲಿ ಕುಳಿತು ಇವನ ಕೆಲಸವನ್ನು ಎಷ್ಟು ಕೆಲಸ ಮಾಡಬೇಕೋ ಅದ್ ಅರ್ಧಕ್ಕಿಂತಲೂ ಹೆಚ್ಚು ಕೆಲಸಗಳನ್ನು ತಾನೇ ಮಾಡುತ್ತೇನೆ ಎಂಬುದಾಗಿ ಭೀಮನಿ ತನ್ನ ತಮ್ಮನಿಗೆ ವರದಾನವನ್ನು ಕೂಡ ಕೊಟ್ಟಿದ್ದ ಅದು ಕೂಡ ಗೊತ್ತಿದ್ದು ಇವರೆಲ್ಲರಿಗೂ ಗೊತ್ತಿತ್ತು ಆದರೂ ಕೂಡ ಇಲ್ಲಿ ಈ ಯುದ್ಧದ ಸಮಯದಲ್ಲಿ ಇನ್ನೇನು ಬಾಣಗಳಾಗಲೇ ಒಂದು ಸೈನ್ಯದಿಂದ ಇನ್ನೊಂದು ಸೈನ್ಯಕ್ಕೆ ಬಿದ್ದು ಶುರುವಾಗ್ತಾ ಇದೆ ಯುದ್ಧ ಅಂತಹ ಸಮಯದಲ್ಲಿ ಇವನಿಗೆ ಇಲ್ಲಿ ಯಾವ ರೀತಿಯ ಅವಸ್ಥೆಯಾಗಿದೆ ಮಾಡಬೇಕಾಗಿರೋದು ಯುದ್ಧ ಇವನು ತನ್ನ ಸ್ವಂತ ಅಣ್ಣ ಯುಧಿಷ್ಠಿರನನ್ನು ಹುರಿದುಂಬಿಸಿದ್ದು ಇವನೇ ಯುಧಿಷ್ಠಿರ ಬೇಡ ಅಂದಾಗ ಇವನೇ ಸ್ವತಃ ಕೃಷ್ಣನ ಮಾತನ್ನು ನೆನಪಿಸಿಕೊಟ್ಟು ವ್ಯಾಸರ ಮಾತನ್ನು ನೆನಪಿಸಿಕೊಟ್ಟು ನಾರದರು ಸಾಕ್ಷಾತ್ ಭಗವಂತನಾದಂತಹ ಕೃಷ್ಣನ ಮಹಿಮೆಯನ್ನು ಹೇಳಿದ್ದನ್ನು ಇವನ ನೆನಪಿಗೆ ತಂದು ಎಲ್ಲಲ್ಲಿ ಕೃಷ್ಣನಿರ್ತಾನೋ ಅಲ್ಲಲ್ಲಿ ನಮಗೆ ಜಯ ಕಟ್ಟಿಟ್ಟಿದ್ದು ಅದರಿಂದ ಸಾಕ್ಷಾತ್ತಾಗಿ ನಾವು ಯುದ್ಧವನ್ನು ಎದ್ದೇ ಗೆಲ್ತೇವೆ ಅಂತ ಹುರಿದುಂಬಿಸಿ ಯುದ್ಧಕ್ಕೆ ಕರೆದುಕೊಂಡು ಬಂದವನು ಇವನೇ ಅರ್ಜುನ ಆದರೆ ಇಲ್ಲಿ ಯಾವಾಗ ಅವನು ನನ್ನ ರಥವನ್ನು ಈ ಎರಡು ಸೈನ್ಯಗಳ ಮುಂದೆ ನಿಲ್ಲಿಸು ಅಂತ ಹೇಳಿ ಅವನಿಗೆ ಆ ಒಂದು ಅಹಂಕಾರ ಶುರುವಾಯಿತು ಮತ್ತು ಅದರಿಂದ ಉಂಟಾದಂತಹ ಮಮಕಾರ ಶುರುವಾಯಿತು ಆವಾಗ ಇವನ ಬೆಂಬೆಲಕ್ಕೆ ನಿಂತಹ ಎಲ್ಲವೂ ಕೂಡ ಮರೆಯಾದು ಅವನಿಗೆ ಸಾಕ್ಷಾತ್ ಭಗವಂತ ತನ್ನ ಸಹಾಯಕ್ಕೆ ಇದ್ದಾನೆ ಅನ್ನುವಂತಹ ಒಂದು ವಿಷಯವೇ ಅವನಿಗೆ ಮರ್ತು ಶ್ರೀಕೃಷ್ಣ ಭಗವಂತನಾಗಿ ಕಾಣಲಿಲ್ಲ ಅವನಿಗೆ ಶ್ರೀಕೃಷ್ಣ ಕೇವಲ ಒಬ್ಬ ಎಕ್ಕಿತ್ ಸಾರಥಿಯಾಗಿ ಕಂಡ ಅದೇ ಮೇಲುಗಡೆ ಇರ್ತಕ್ಕಂಥ ಹನುಮಂತ ಇವನಿಗೆ ಕೇವಲ ಚಿಹ್ನೆಯಾಗಿ ಕಂಡ ಒಂದು ಕಪಿಯಾಗಿ ಕಂಡಿತು ಹಾಗೆಯೇ ಅವನ ಎಲ್ಲ ಬಿಲ್ಲು ಬಾಣಗಳೂ ಕೂಡ ಸಾಮಾನ್ಯವಾದಂತಹ ಬಿಲ್ಲು ಬಾಣಗಳಂತೆ ಕಂಡವು ರಥವೂ ಕೂಡ ಸಾಮಾನ್ಯವಾದಂತಹ ಇನ್ನಿತರ ಯೋಧರ ರಥಗಳು ಯಾವ ರೀತಿ ಇತ್ತೋ ಅದೇ ರೀತಿಯಲ್ಲಿ ಕಂಡವು ಆ ನೋಡಿ ಆ ದಿವ್ಯತೆ ಅಂತಕ್ಕಂಥದ್ದು ನಾವು ಮಾಡ್ತಕ್ಕಂತಹ ಕರ್ಮದಲ್ಲಿ ದಿವ್ಯತೆ ಅಂತಕ್ಕಂಥದ್ದು ಬರುವುದು ಯಾವಾಗ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ನನ್ನತನ ಅನ್ನೋದು ಕಡಿಮೆ ಆದಾಗ ನನ್ನಲ್ಲಿರ್ತಕ್ಕಂತಹ ನನ್ನತನವೇ ಎದ್ದು ಹೀಗೆ ನಿಂತಾಗ ರಾಕ್ಷಸನಂತೆ ನಿಂತಾಗ ಆಗ ನಿಜವಾಗಿಯೂ ಕೆಲಸ ಮಾಡತಕ್ಕಂತಹ ದಿವ್ಯತೆ ಆ ಭಗವಂತ ಅಂತಕ್ಕದ್ದು ಮರೆಯಾಗ್ತಾನೆ ಇದು ರಹಸ್ಯ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅರ್ಜುನನ ಈ ಅವಸ್ಥೆಯನ್ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದಾಗ ನಮಗಿಲ್ಲಿ ಗೊತ್ತಾಗುತ್ತೆ ಹೇಗೆ ಆ ಇಡೀ ಚಿತ್ರಣ ಆ ಸೀನ್ ಬದಲಾಯಿತು ಅಂತ ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ ಎಂತಹ ಇದ್ದಂತಹ ಶೌರ್ಯ ಯುದ್ಧದ ಆರಂಭದಲ್ಲಿ ಇನ್ನೇನು ಶುರುವಾಗಬೇಕಂದಾಗ ಎಲ್ಲಿ ಹೋಯಿತು ಎಲ್ಲಿ ಅಡಿಗೆ ಕೂತ್ಕೊಳ್ತು ಅವನಿಗೇ ಗೊತ್ತಾಗ್ತದೆ ಈಗ ಅವನು ಎಕ್ಕಷ್ಟೆತ್ತೊಬ್ಬ ಸಾಧಾರಣ ಯೋಧನಂತೆ ಕಂಪಿಸ್ತಾ ಇದ್ದಾನೆ ವೇಪದುಶ್ಚ ಶರೀರೇಮೇ ರೋಮ ಹರ್ಷಸ್ ಗಾಂಡೀವಂ ಸ್ರಂಸತೆ ಹಸ್ತ ಕೈನಿಂದ ನನ್ನ ಗಾಂಡೀವಧನಸು ಬೀಳ್ತಾ ಇದೆ ತ್ವಚವ ಪರಿದಹ್ಯತೆ ನನ್ನ ಚರ್ಮ ಸುಡ್ತಾ ಇದೆ ದಹಿಸ್ತಾ ಇದೆ ಏನು ಮಾಡುವುದು ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಬಾಯಿ ಒಣಗಿ ಹೋಗ್ತಾ ಇದೆ ನೋಮಿ ಶಕ್ನೋಮಿ ವಚ ಮೇ ಮನಃ ನಿಮಿತ್ತ ಸುಮ್ಮನೆ ನಿಂತುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ನನಗೆ ಈ ರಥದ ಮೇಲೆ ಅವಸ್ಥಾತು ಅಂತ ಹೇಳಿದ್ರೆ ಸುಮ್ಮನೆ ಒಂದು ಕಡೆ ದೃಢವಾಗಿ ನಿಂತುಕೊಂಡು ಬಾಣವನ್ನು ಬಿಲ್ಲಿಗೆ ಹೂಡಿ ಶತ್ರುಗಳ ಮೇಲೆ ಬಿಡ್ಲಿಕ್ಕೆ ನಂಗೆ ಆಗ್ತಾ ಇಲ್ಲ ಅಸ್ತ್ರ ಪ್ರಹಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಭ್ರಮತೀವಚೆ ಮೇ ಮನಂ ನನ್ನ ಮನಸ್ಸು ಅಂತಕ್ಕಂಥದ್ದು ಓಡಾಡ್ತಾ ಇದೆ ಚಂಚಲವಾಗ್ತಾ ಇದೆ ಒಂದು ಕಡೆ ನಿಲ್ತಾ ಇಲ್ಲ ಅಷ್ಟು ಚಂಚಲವಾಗ್ತಾ ಇದೆ ಹಾಗೆ ಕಾಣಿಸ್ತಾ ನನಗೆ ನಿಮಿತ್ತಾನಿಚ ಪಶ್ಯಾಮಿ ವಿಪರೀತಾನಿ ಕೇಶವ ಹೇ ಕೇಶವ ಅನೇಕ ಬಗೆಯ ಉತ್ಪಾತಗಳನ್ನ ಅಪಶಕು ಅಪ್ ಅಪಶಕುನಗಳನ್ನು ನಾನು ನೋಡ್ತಾ ಇದ್ದೇನೆ ಅಂತ ಇಲ್ಲಿ ನೋಡಿ ಅವನಿಗೆ ಹೇಗೆ ಎಲ್ಲ ಉಲ್ಟ ಕಾಣಿಸ್ತಾ ಇದು ನಿಜವಾಗಿಯೂ ಆ ಶಕುನಗಳಲ್ಲ ಅಪಶಕುನಗಳು ದುರ್ಯೋಧನ ಪಕ್ಷದವರಿಗೆ ಆಗಬೇಕಾಗಿತ್ತು ಅದು ಉಂಟಾಗಿದ್ದು ಕೂಡ ದುರ್ಯೋಧನ ಪಕ್ಷದವರಿಗೇ ಆದರೆ ಯಾವಾಗ ಕುರೂನ್ ಅಂತ ಕೃಷ್ಣ ಹೇಳಿದ್ನೋ ಎಲ್ಲ ನಿನ್ನ ಕಡೆಯವರಪ್ಪ ಅಂತ ಹೇಳಿ ನೋಡಿದ್ನು ಇವನಲ್ಲಿ ಎಲ್ಲ ಅವರೆಲ್ಲರೂ ಕೂಡ ತನ್ನ ತನ್ನ ಮರ್ತು ಹೋಗಿ ಅವರೆಲ್ಲರೂ ಕೂಡ ಇವನ ಬಂಧು ಬಾಂಧವರಂತೆಯೇ ಕಂಡ್ರು ಆ ಶತ್ರುತ್ವ ಅವನಿಗೆ ಮರ್ತೇ ಹೋಯ್ತು ಈ ಶತ್ರುತ್ವ ಮರ್ತು ಹೋಗಿದ್ದು ಅವನಿಗೆ ಆ ದಿವ್ಯತೆ ಜಾಗೃತೆ ಆಗಿದ್ದಂತಲ್ಲ ಅವನೇನ್ ಅವನಿಗೇನು ಇಲ್ಲಿ ಜ್ಞಾನ ಉಂಟಾಗಿತ್ತು ಅಂತಲ್ಲ ಅಜ್ಞಾನ ಇನ್ನೂ ದಟ್ಟವಾಗಿತ್ತು ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಹೇಳ್ತಾರೆ ಅತ್ಯಂತ ಅಜ್ಞಾನಿಗೂ ಮತ್ತು ಆ ಬ್ರಹ್ಮಜ್ಞಾನಿಗೂ ದೂರದಿಂದ ನೋಡಲಿಕ್ಕೆ ನಮಗೆ ಯಾವ ವ್ಯತ್ಯಾಸವೂ ಗೊತ್ತಾಗೋದಿಲ್ಲ ಅವನು ಎಲ್ಲರಂತೆ ಊಟ ಮಾಡ್ತಾನೆ ಅವನ ಶರೀರದ ಕೆಲಸಗಳು ಕೂಡ ಎಲ್ಲ ರೀತಿಯಲ್ಲೇ ಇರ್ತದೆ ಆದರೆ ಅಲ್ಲಿರ್ತಕ್ಕಂತಹ ವ್ಯತ್ಯಾಸ ಯಾವುದು ಅಂತ ಹೇಳಿದ್ರೆ ಈತ ತನ್ನ ಶರೀರದಲ್ಲಿ ಮಮತ್ವವನ್ನು ಅಹಂಕಾರತ್ವವನ್ನು ಇಟ್ಟಿರುವುದಿಲ್ಲ ಅವನಿಗೆ ತನ್ನ ಶರೀರ ಅಂತ ಅನಿಸ್ತಾನೆ ಇರುವುದಿಲ್ಲ ಅವನಿಗೆ ಶರೀರ ತನ್ನ ಧರ್ಮವನ್ನು ಮಾಡ್ತಾ ಇದೆ ತನ್ನ ಧರ್ಮವನ್ನು ತನ್ನ ಕರ್ಮವನ್ನು ತಾನ ತಾನಾಗೆ ಈ ಪ್ರಕೃತಿ ಮಾಡ್ತಾ ಇದೆ ನಾನು ಕೇವಲ ಅದಕ್ಕೆ ವಿಟ್ನೆಸ್ ಸಾಕ್ಷಿ ಅಂತ ಅವನಿಗೆ ಅಷ್ಟು ಸ್ಪಷ್ಟವಾದಂತಹ ಅನುಭವ ಅಂತ ಹೇಳ್ತೇನೆ ಆದರೆ ಅದೇ ಅಜ್ಞಾನಿಗೆ ಹಾಗಲ್ಲ ನಾನೇ ಊಟ ಮಾಡ್ತಾ ಇದ್ದೇನೆ ನಾನೇ ಕೆಲಸ ಮಾಡ್ತಾ ಇದ್ದೇನೆ ನಾನೇ ದುಃಖದಿಂದ ನೆರಳುತ್ತಾ ಇದ್ದೇನೆ ನನಗೆ ಸುಖ ಆಗ್ತಾ ಇದೆ ಈ ರೀತಿಯಲ್ಲಿ ಅವನಿಗೆ ಮನಸ್ಸಿನ ಧರ್ಮಗಳು ಮತ್ತು ಶರೀರ ಧರ್ಮಗಳು ಎರಡನ್ನೂ ಕೂಡ ಗಟ್ಟಿಯಾಗಿ ಅವನು ಇಟ್ಕೊಂಡಿರ್ತಾನೆ ಅದು ದುಃಖಗೊಂಡ್ರೆ ಇವನು ಕೂಡ ದುಃಖಗೊಳ್ತಾನೆ ಅದು ಸುಖವಾಗಿದ್ದರೆ ಇವನು ಕೂಡ ಸುಖವಾಗುತ್ತೆ ಅದಕ್ಕೇನಾದರೂ ನೋವು ಆದರೆ ಅಯ್ಯೋ ನನಗೆ ನೋವಾಯಿತು ಅವನು ಅದಕ್ಕೆ ಯಾರಾದರೂ ತುಂಬ ಚೆನ್ನಾಗಿ ಉಪಚಾರ ಮಾಡಿದ್ರೆ ಆಹಾ ನನಗೆ ಚೆನ್ನಾಗಿ ಉಪಚಾರ ಮಾಡ್ತಾ ಇದ್ದಾರೆ ಅಂತ ಈ ರೀತಿಯಾದಂತಹ ಆ ಒಂದು ಯಾವ ಒಂದು ಗಾಢವಾದಂತಹ ಒಂದು ಅಟ್ಯಾಚ್ಮೆಂಟ್ ಇದೆಯೋ ಅದು ಅಜ್ಞಾನಿಗೆ ಇರುತ್ತೆ ಆದರೆ ದೂರದಿಂದ ನೋಡ್ತಾ ಇರತಕ್ಕಂತಹ ಸಾಮಾನ್ಯ ಜನರಿಗೆ ಇದರಲ್ಲಿ ವ್ಯತ್ಯಾಸವೇ ಗೊತ್ತಾಗುವುದಿಲ್ಲ ಹಾಗೆಯಲ್ಲಿ ಅರ್ಜುನ ಮುಂದೆ ಏನು ನಮಗೆ ಹೇಳಲಿದ್ದಾನೋ ದೊಡ್ಡ ದೊಡ್ಡ ಫಿಲಾಸಫಿ ಅದನ್ನು ನೋಡಿದಾಗ ನಿಜವಾಗಿಯೂ ಆಶ್ಚರ್ಯವಾಗುತ್ತೆ ಕೃಷ್ಣ ಎಷ್ಟು ಕಠೋರ ಹೃದಯನು ಅರ್ಜುನ ಎಷ್ಟು ಚೆನ್ನಾಗಿ ಈ ವಾದವನ್ನು ಈ ಧರ್ಮವನ್ನು ಮಂಡಿಸ್ತಾ ಇದ್ದಾನೆ ಎಂತಹ ಧಾರ್ಮಿಕ ವ್ಯಕ್ತಿ ಈ ಕೃಷ್ಣ ನಿರ್ದಯಿ ಯುದ್ಧ ಮಾಡುವಂಥೇಳಿ ಅರ್ಜುನನ್ನೇ ಪ್ರೋತ್ಸಾ ಪ್ರೋತ್ಸಾಹಿಸ್ತಾ ಇದ್ದಾನಲ್ಲ ಅಂಥೇಳಿ ನಮಗೆ ಕೃಷ್ಣನ ಮೇಲೆ ಒಮ್ಮೆಯಾದರೂ ಒಂದು ಬಾರಿ ಆ ಸಂಶಯ ಉಂಟಾಗದೇ ಇರೋದು ಕೃಷ್ಣನೇ ನಿಜವಾಗ್ಲೂ ಏನು ಬೇಕು ಅನ್ನುವಂಥ ಒಂದು ಸಂಶಯ ಉಂಟಾಗದೇ ಇರೋದು ನಮ್ಮ ಮನಸ್ಸಲ್ಲಿ ಆದರೆ ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಅದರ ರಹಸ್ಯ ಏನು ಅಂತ ಗೊತ್ತಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಈಗ ಇವನು ಯಾವ ಅಪಶಗುನಗಳನ್ನು ನೋಡ್ತಾ ಇದ್ದಾನೋ ದುರ್ಯೋಧನ ಹುಟ್ಟಿದ ಸಮಯದಲ್ಲಿಯೇ ದೊಡ್ಡದಾದಂತಹ ಅಪಶಗುನ ದುರ್ಯೋಧನ ಆ ಸಣ್ಣ ಮಗು ಅವನು ಹುಟ್ಟಿದ ತಕ್ಷಣವೇ ಜೋರಾಗಿ ಕತ್ತೆ ರೀತಿಯಲ್ಲಿ ಕಿರ್ಚ್ಕೊಂಡಂತೆ ಅವನು ಅನೇಕ ಉತ್ಪಾತಗಳಾಯ್ತಂತೆ ಮಹಾಭಾರತದಲ್ಲಿ ಬರುತ್ತೆ ಅದು ಸಂಭವ ಪರ್ವ ಅಂತ ಮಹಾಭಾರತದ ಆದಿ ಪರ್ವದಲ್ಲಿ ಸಂಭವ ಪರ್ವ ಅದರಲ್ಲಿ ಎಲ್ಲರ ಹುಟ್ಟಿನ ಕತೆಯನ್ನ ಅಲ್ಲಿ ಹೇಳಲಾಗುತ್ತೆ ಅಲ್ಲಿ ದುರ್ಯೋಧನ ಹೇಗೆ ಹುಟ್ಟಿದ ಅಂತ ಹೇಳತಾ ವ್ಯಾಸರ ಹೇಳ್ತಾರೆ ಅಂತಹ ಸಮಯದಲ್ಲಿ ಆ ಉತ್ಪಾತವನ್ನು ನೋಡಿ ಅಲ್ಲಿ ಇರ್ತಕ್ಕಂತಹ ಮಂತ್ರಿಗಳು ಓ ರಾಜ್ಯಕ್ಕೆ ದೊಡ್ಡದಾದಂತಹ ಯಾವುದೋ ವಿಪತ್ತು ಕಾದಿದೆ ಅಂತ ಹೇಳಿ ಅವರು ತೀರ್ಮಾನ ಮಾಡ್ತಾರೆ ಸ್ವಯಂ ತಾಯಿ ಆದಂತಹ ಗಾಂಧಾರಿ ಆಕೆ ಹೇಳ್ತಾಳೆ ಈ ಮಗುವನ್ನು ಎಲ್ಲೋ ಒಂದು ಕಡೆ ಸಾಧಿಸ್ಬಿಡಿ ಈ ಮಗು ನಮಗೆ ಬೇಡ ನೋಡಿ ಎಂತಹ ಮಾತೆಯವರು ಹಾಗಿದ್ರೆ ಆಕೆ ಕಠೋರ ಹೃದಯನ ಮಹಾತ್ಯಾಗಶೀಲ ಮಹಿಳೆಯರು ನನ್ನ ಒಂದು ಮೋಹಕ್ಕೋಸ್ಕರ ಇಡೀ ರಾಜ್ಯವನ್ನ ನಾಳೆ ನಾನು ದುಃಖದಲ್ಲಿ ಮುಳುಗಿಸಬಾರದು ಆಕೆನೆ ಹೇಳುವಂಥ ಈ ಮಾತಿದು ಎಷ್ಟು ಇದು ರಾಜ್ಯಕ್ಕೋಸ್ಕರ ನಾವು ಒಂದು ಇಂತಹ ಕಿಂಚಿತ್ ಒಬ್ಬ ಸಾಮಾನ್ಯ ಮಗನನ್ನು ನಾವು ತ್ಯಾಗ ಮಾಡ್ಬೋದು ಅನ್ನುವಂಥ ಮಾತನ್ನ ಆಕೆ ತನ್ನ ಗಂಡನಿಗೆ ಹೇಳ್ತಾರೆ ಧೃತರಾಷ್ಟ್ರನಿಗೆ ಆದರೆ ಧೃತರಾಷ್ಟ್ರನಿಗೆ ಈ ಮಗುವಿನ ಮೇಲೆ ಅತ್ಯಂತ ಮಮತೆ ತಾಯಿಗಿರಬೇಕಾದಂತಹ ಮಮತೆ ಯಾವುದಿತ್ತೋ ಅದು ಧೃತರಾಷ್ಟ್ರದಲ್ಲಿ ಅತಿಯಾಗಿತ್ತು ಹೀಗಾಗಿ ಅವನು ಆ ದುರ್ಯೋಧನನ್ನು ತನ್ನ ರಾಜ್ಯದಿಂದ ಹೊರಗಡೆ ಕಳಿಸ್ಲಿಕ್ಕೆ ಆ ಮಗುವನ್ನು ತ್ಯಜಿಸ್ಲಿಕ್ಕೆ ಅವನು ಒಪ್ಪಲಿಲ್ಲ ಹೀಗಾಗಿ ಅವನಿಂದ ಇಡೀ ಮಹಾಭಾರತದ ಏನು ದುರಂತ ಇದೆಯೋ ಆ ದುರಂತ ಅಲ್ಲಿಂದ ಶುರುವಾಯಿತು ನೋಡಿ ಆಗಲೇ ಉತ್ಪಾತ ಕಾಣಿಸ್ತು ನಂತರವೂ ಕೂಡ ಅನೇಕ ಬಾರಿ ಯಾವಾಗ ಪಾಂಡವರನ್ನ ಇವರು ಕಾಡಿಗೆ ಕಳಿಸಿದ್ರೋ ಪಾಂಡವರಿಗೆ ಅವಮಾನವಾಯಿತೋ ದ್ರೌಪದಿಗೆ ಅವಮಾನ ಮಾಡಿದ್ರೋ ಅವೆಲ್ಲವೂ ಕೂಡ ಈ ಒಂದು ಹಸ್ತಿನಾಪುರದ ಮೇಲೆ ಉತ್ಪಾತದ ಸೂಚನೆ ಕಂಡು ಬಂತು ಅನೇಕ ರೀತಿಯ ಅಪಶಕುನಗಳು ಕಂಡುಬಂದುವು ಪ್ರಕೃತಿಯಲ್ಲಿ ಆಗ ಅರ್ಜುನಿಗೆ ಇದ್ಯಾವುದು ಕಾಣಿಸ್ಲಿಲ್ಲ ಅವನಿಗೆ ಸರಿಯಾಗೇ ಕಾಣಿಸ್ತು ಅವ್ರಿಗೇನೋ ಕಾದಿದೆ ಅಂತ ಆದರೆ ಈಗ ಇಂತಹ ಯುದ್ಧದ ಆರಂಭದ ಸ್ಥಿತಿಯಲ್ಲಿ ಅವನಿಗೆ ಯಾವ ರೀತಿಯಲ್ಲಿ ಆದ ಇಂಟರ್ಪ್ರಿಟೇಷನ್ ಮಾಡ್ತಾಯಿದ್ದಾನೆ ಅಂತ ಹೇಳಿದ್ರೆ ಅಯ್ಯೋ ನಮಗೇ ಏನೋ ಅಪಶಪುನ ಕಾದಿದೆ ಅನ್ನುವ ರೀತಿಯಲ್ಲಿ ಅವನಿಗೆ ಭಾಸವಾಗಿತೊಡಗಿತ್ತು ಇದು ಎಲ್ಲ ಆ ಮೋಹ ಯಾವುದಿದೆಯೋ ಆ ಮೋಹದಿಂದ ಒಂದು ಇನ್ನೊಂದಾಗಿ ಕಾಣುತ್ತದೆ ಮೋಹದ ಶಕ್ತಿಯೇ ಅರ್ಥ ಒಂದು ಹೀಗೆ ಅದು ಒಂದು ಪರದೆಯನ್ನು ಎಳೀತದೆ ಒಮ್ಮೆ ಪರದೆಯನ್ನು ಎಳೆದ ಮೇಲೆ ಏನ್ ಮಾಡುತ್ತೆ ಅಂದ್ರೆ ಪರದೆಯ ಮೇಲೆ ವಿವಿಧ ಚಿತ್ರಣ ಬಿಡುತ್ತೆ ನಮಗೆ ಮೂವಿ ಕೇವಲ ಪರ್ದೆಯಲ್ಲ ಆ ಪರ್ದೆ ಅಜ್ಞಾನ ಕಾಣಿಸೋದಿಲ್ಲ ಪರ್ದೆ ಹಿಂದಡೆ ಏನು ಗೊತ್ತಾಗುವುದಿಲ್ಲ ಆ ಪರದೆ ಮೇಲೆ ಇನ್ನು ಆ ಅಜ್ಞಾನದ ಶಕ್ತಿ ಇದೆಯಲ್ಲ ಅದು ವಿವಿಧ ರೀತಿಯ ಚಿತ್ರಣವನ್ನು ಬಿಡುತ್ತೆ ಪ್ರೊಜೆಕ್ಷನ್ ಮಾಡುತ್ತೆ ಅದನ್ನು ನಾವು ನೋಡಿಕೊಂಡು ಅದರಲ್ಲೇ ಮಗ್ನರಾಗಿ ಇರ್ತೇವೆ ಅದರಿಂದ ಹೊರಗೆ ಬರಬೇಕು ಅನ್ನುವಂತಹ ಮನಸೇ ನಮಗೆ ಉಂಟಾಗುವುದಿಲ್ಲ ಅಂತಹ ಶಕ್ತಿ ಅದರಲ್ಲ ಮೋಹದ ಶಕ್ತಿ ನಂತರ ಹೇಳ್ತಾನೆ ನೇಯೋನು ಪಶ್ಯಾಮಿ ಹ ಸ್ವಜನ ಮಾಹವೆ ನ ಕಾಂಕ್ಷೆ ವಿಜಯಂ ಕೃಷ್ಣ ನುಖಾಚಿನ್ನೋ ರಾಜ್ಯ ಗೋವಿನ ಗೋವಿಂದ ಕಿಂ ಭೋಗ ಜೀವಿ ನೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಆಹವೆ ಈ ಯುದ್ಧದಲ್ಲಿ ಆಹವ ಅಂದರೆ ಯುದ್ಧ ತಮಾಷೆ ನೋಡಿ ಈ ಆಹವ ಅನ್ನುವಂತಹ ಶಬ್ದ ಹೇಗೆ ಬಂದಿದ್ದು ಅಂತ ಹೇಳಿದ್ರೆ ಯಜ್ಞಕ್ಕೂ ಯುದ್ಧಕ್ಕೂ ಒಂದೇ ವ್ಯುತ್ಪತ್ತಿ ಶಬ್ದದಲ್ಲಿ ಒಂದೇ ವ್ಯುತ್ಪತ್ತಿ ಒಂದೇ ಶಬ್ದದಿಂದ ಎರಡು ಹುಟ್ಟಿಳು ಹೂ ಅನ್ನುವಂತಹ ಒಂದು ಧಾತು ಹೂ ಇಂದ ಹೋಮ ಅನ್ನುವಂಥ ಶಬ್ದ ಹುಟ್ಟಿದ್ರು ಈ ಯಜ್ಞ ಹುಟ್ಟಿದ್ದು ಹೂ ಅನ್ನುವಂತಹ ಧಾತುವಿನಿಂದ ಅಂದರೆ ತನ್ನತನವನ್ನು ತೊರೆದು ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಯಾವ ಯಾವ ಕ್ರಿಯಾಕಲಾಪಗಳಿದೆಯೋ ಅವೆಲ್ಲವೂ ಕೂಡ ಹೋಮ ಯಜ್ಞ ಹೀಗೆ ಇಲ್ಲಿ ಆಹವ ಅಂತ ಹೇಳಿದ್ರೆ ಯುದ್ಧ ಯುದ್ಧವೂ ಕೂಡ ಕ್ಷತ್ರಿಯ ತನಗಾಗಿ ಮಾಡುವಂತಿಲ್ಲ ತಾನು ತನ್ನ ಸ್ವಾರ್ಥವನ್ನ ತೊರೆದು ಇಡೀ ರಾಜ್ಯದ ಹಿತಕ್ಕೋಸ್ಕರ ರಾಜ್ಯದ ಸಂರಕ್ಷಣೆಗೋಸ್ಕರ ಧರ್ಮವನ್ನ ಸ್ಥಾಪನೆ ಮಾಡಿಸು ಮಾಡೋದಕ್ಕೋಸ್ಕರ ಕೊನೆಗೆ ಗತಿ ಇಲ್ಲದಿದ್ದರೆ ಯುದ್ಧವನ್ನು ಮಾಡಬೇಕು ಯುದ್ಧ ಅನಿವಾರ್ಯ ಅಂತಾದರೆ ಯುದ್ಧವನ್ನು ಮಾಡಲೇಬೇಕು ಅದು ಧರ್ಮ ಆದ್ದರಿಂದ ಇಂಥ ಸ್ವಾರ್ಥತ್ಯಾಗ ಈ ಯುದ್ಧದಲ್ಲೂ ಇರುವುದರಿಂದ ಈ ಯುದ್ಧವೂ ಕೂಡ ಒಂದು ಯಜ್ಞ ನೋಡಿ ಅದರ ರಹಸ್ಯ ಅದು ಯುದ್ಧ ಅಂತಕ್ಕದ್ದು ಒಂದು ರಹ ಒಂದು ಯಜ್ಞ ಯಜ್ಞ ಆದ್ರಿಂದ ಅದಕ್ಕೆ ನಮ್ಮ ಹಿಂದಿನ ಪ್ರಾಚೀನರು ಆಹವ ಅನ್ನುವಂಥ ಶಬ್ದವನ್ನ ಹುಟ್ಟು ಹಾಕಿದರು ಯುದ್ಧಕ್ಕೆ ಆಹವಾ ಅಂತ ಹಾಗೆ ಇವನು ಹೇಳ್ತಾನಿಲಿ ಈ ಯುದ್ಧದಲ್ಲಿ ನಮ್ಮ ಸ್ವಜನರನ್ನು ಕೊಂದು ನೋಡಿ ಬಂತು ಬಾಯಿಯಲ್ಲಿ ಶತ್ರುಗಳನ್ನು ಕೊಂದು ಅಂತ ಬರಲಿಲ್ಲ ಅವನ ಬಾಯಲ್ಲಿ ಈ ಮೋಹ ಎಷ್ಟು ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ನಮ್ಮ ಅಜ್ಜಂದ್ರನ್ನ ನಮ್ಮ ಸಹೋದರನ್ನ ನಮ್ಮ ತಂದೆಯರನ್ನು ನಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನು ಅವರನ್ನು ಕೊಂದು ಸ್ವಜರನ್ನ ಕೊಂದು ನಚ ಶ್ರೇಯ ಅನುಪಶ್ಯಾಮಿ ಯಾವ ಬಗೆಯ ಶ್ರೇಯಸ್ಸನ್ನು ನಾನು ಕಾಣೆನು ಇಲ್ಲಿ ಅರ್ಜುನನಿಗೆ ಉಂಟಾದಂತಹ ಸಂಕಟ ಯಾವ ಧರ್ಮ ಸಂಕಟ ಅಂತ ನಾವು ಏನು ಹೇಳ್ತೇವಿಯೋ ಆ ಧರ್ಮ ಸಂಕಟ ಅರ್ಜುನನ ಈ ಮೋಹ ದಿಂದ ಉಂಟಾಗಿದ್ದು ಅನ್ನೋದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವನೀಗ ವಾದ ಮಾಡ್ತಾ ಇರೋದು ಕೇವಲ ಧರ್ಮ ಅರ್ಥ ಕಾಮ ಈ ಮೂರು ವರ್ಗಗಳನ್ನು ತನ್ನ ತಲೆಯಲ್ಲಿ ಇಟ್ಕೊಂಡು ಮಾತ್ರ ಇವನು ಆರ್ಗ್ಯೂ ಮಾಡ್ತಾ ಇದ್ದಾನೆ ವಾದವನ್ನು ಮಂಡಿಸ್ತಾ ಇದ್ದಾನೆ ಆದರೆ ನಿಜವಾಗಿಯೂ ಪ್ರತಿಯೊಂದು ಜೀವಿಯ ಮುಖ್ಯವಾದ ಉದ್ದೇಶ ಏನು ಮೋಕ್ಷ ಮಾತ್ರ ಈ ಮೋಕ್ಷವನ್ನ ಯಾವಾಗ ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಮೂರನ್ನ ಸೇವಿಸ್ತೇವ್ಯೋ ಧರ್ಮ ಅರ್ಥ ಕಾಮ ಆಗ ಅವುಗಳು ನಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡಿ ಮೋಕ್ಷದ ಕಡೆಗೆ ಕೊಂಡೊಯ್ತವೆ ನಮ್ಮನ್ನ ಬಿಡುಗಡೆ ರಹಿತವನ್ನಾಗಿ ಮಾಡ್ತವೆ ಬಿಡುಗಡೆಯನ್ನು ನಮಗೆ ತಂದೋಡ್ತವೆ ನಮ್ಮನ್ನು ಸಂಸಾರದಿಂದ ಬಿಡಿಸ್ತವೆ ಇಲ್ಲದೆ ಹೋದರೆ ನಾವು ಎಷ್ಟೇ ಚೆನ್ನಾಗಿ ಎಷ್ಟೇ ಧಾರ್ಮಿಕವಾಗಿ ಧರ್ಮವನ್ನ ಅರ್ಥವನ್ನ ಕಾಮವನ್ನ ಸೇವಿಸಿದರೆ ಸಂಸಾರದಿಂದ ನಮಗೆ ನಿವೃತ್ತಿ ಇಲ್ಲ ಸಂಸಾರದಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ ಅರ್ಜುನನಿಗೆ ಮೋಕ್ಷ ಅಂತಕ್ಕಂಥದ್ದು ಕಾಣ್ತಾನೇ ಇಲ್ಲ ಇಲ್ಲಿ ಅವನ ಕಣ್ಣಿನ ಮುಂದೆ ಇರ್ತಕ್ಕಂಥದ್ದು ಈ ಮೂರು ಮಾತ್ರ ಇದಕ್ಕೆ ತ್ರಿವರ್ಗ ಅಂತ ಕರೀತಾರೆ ನಮ್ಮ ಶಾಸ್ತ್ರದಲ್ಲಿ ತ್ರಿವರ್ಗ ಅಂತ ಅಂದ್ರೆ ಮೂರರ ಗುಂಪು ಯಾವುದದು ಅಂತ ಹೇಳಿದ್ರೆ ಧರ್ಮ ಅರ್ಥ ಕಾಮ ಅದರಿಂದ ಅದನ್ನ ಕೇವಲ ಅದನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಕೊಂಡು ಇದಿಷ್ಟು ವಾದವನ್ನ ಆತ ಮಂಡಿಸ್ತಾ ಇದ್ದಾನೆ ಕೃಷ್ಣ ಅವನ ಜವಾಬ್ದಾರಿ ಏನು ಭಗವಂತನಾಗಿ ಈಗ ಅಂತ ಹೇಳಿದ್ರೆ ಅವನ ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ನಾಲ್ಕನೆಯ ವರ್ಗ ಚತುರ್ವರ್ಗ ಯಾವುದು ಮೋಕ್ಷ ಅದನ್ನು ಅವನ ಕಣ್ಣಿನ ಮುಂದೆ ಇಟ್ಟು ಮಗು ಅಲ್ಲೋಡೋ ನಿನ್ನ ನಿಜವಾದ ಗುರಿ ಅದು ಇವು ಮೂರಲ್ಲ ಇವು ಮೂರುಗಳು ಕೂಡ ಅದನ್ನ ಉದ್ದೇಶವಾಗಿ ಇಟ್ಕೊಂಡೇನೇ ಇರೋದು ಅಂತ ತೋರಿಸ್ಕೊಳ್ಲಿಕ್ಕೆ ಈ ಇಡೀ ಭಗವದ್ಗೀತೆಯ ಆರಂಭವನ್ನ ಭಗವಂತ ಮಾಡ್ತಾನೆ ನಜಶ್ರೇಯ ನಾನು ಯಾವ ಬಗೆಯ ಶ್ರೇಯಸ್ಸನ್ನು ಕಾಣೆನೋ ನನ್ನ ಸ್ವಜಂದ್ರನ್ನ ಕೊಂದು ಈ ಯುದ್ಧದಲ್ಲಿ ಯಾವ ಬಗೆಯ ಶ್ರೇಯಸ್ಸನ್ನು ಕಾಣೆನು ಅರ್ಜುನನಿಗೆ ಶ್ರೇಯಸ್ಸಂತ ಹೇಳಿದ್ರೆ ಮೋಕ್ಷ ಅಲ್ಲ ಕೇವಲ ಧರ್ಮ ನಾವು ಅಧರ್ಮಿಗಳಾಗ್ತೇವೆ ಕೃಷ್ಣ ಸ್ವಜಂದ್ರನ್ನ ಕೊಂದರೆ ಅಧರ್ಮಿಗಳಾಗ್ತೇವೆ ನ ವಿಜಯಂ ಕೃಷ್ಣ ನ ರಾಜ್ಯಂ ಸುಖಾನಿಚ ನನಗೆ ಹೇ ಕೃಷ್ಣ ನನಗೆ ಯಾವ ಬಗೆಯ ವಿಜಯ ಈ ಯುದ್ಧದಲ್ಲಿ ನನಗೆ ಬೇಕಾಗಿಲ್ಲ ಹಾಗೆ ನಚ ರಾಜ್ಯಂ ಸುಖ ನಿಚ ಯಾವ ಬಗೆಯ ರಾಜ್ಯವೂ ಬೇಡ ಯಾವ ಬಗೆಯ ಸುಖವೂ ಬೇಡ ಅಂದ್ಬಿಟ್ಟ ನಿಜವಾಗಿಯೂ ಬೇಡವ ಇವನಿಗೆ ಬೇಕು ಸುಖ ಬೇಡ ಅಂತ ಯಾವ ಜೀವಿಯೂ ಹೇಳುವುದಿಲ್ಲ ಅದು ಕ್ಷತ್ರಿಯನಾದವನು ರಾಜ್ಯ ಬೇಡ ಅಂತ ಹೇಳಿ ಯಾವ ಕ್ಷತ್ರಿಯನು ಕೂಡ ಹೇಳುವುದಿಲ್ಲ ಸ್ವಯಂ ಯುಧಿಷ್ಠಿರ ಯಾವಾಗ ಒಂದು ಸೂಜಿಯ ಮೊನೆಯಷ್ಟು ಕೂಡ ಜಾಗವನ್ನು ಕೊಡುವುದಿಲ್ಲ ಅಂತ ಹೇಳಿ ದುರ್ಯೋಧನ ಹೇಳಿದಾಗ ಧರ್ಮದ ಪಕ್ಷಪಾತಿಯಾಗಿರ್ತಕ್ಕಂತಹ ಧರ್ಮರಾಯ ಯುಧಿಷ್ಠಿರ ಅವನು ಹೇಳ್ತಾನೆ ಹಾಗಿದ್ದರೆ ನಾವು ಬಲದಿಂದ ತೆಗೆದುಕೊಳ್ತೇವೆ ಯುದ್ಧ ಮಾಡಿ ತೆಗೆದುಕೊಳ್ತೇವೆ ಅಂತ ಅವನು ಧರ್ಮ ಯುಧಿಷ್ಠಿರ ಹೇಳ್ತಾನೆ ಇವನು ಅವನಿಗಿಂತಲೂ ಬಲು ಧರ್ಮವನ್ನು ಬಲ್ಲಂತಹ ಈ ಅರ್ಜುನ ಈಗ ಮಹಾ ಧಾರ್ಮಿಕದಂತೆ ಸೋಗು ಹಾಕ್ತಾ ಇದ್ದಾನೆ ನಮಗೆ ರಾಜ್ಯವೂ ಬೇಡ ಸುಖವೂ ಬೇಡ ಅಂತ ಹೋದಲ್ಲೆಲ್ಲ ಅವನಿಗೆ ಬೇರೆ ಬೇರೆ ಪತ್ನಿಯವರು ಮಾತ್ರ ಬೇಕಾಗಿತ್ತು ಆದ್ರೆ ಇಲ್ಲಿ ಮಾತ್ರ ಈಗ ಸ್ವಜನರನ್ನ ಕೊಂದು ತನಗೆ ರಾಜ್ಯವೂ ಬೇಡ ಸುಖವೂ ಬೇಡ ಅನ್ನುವ ರೀತಿಯಲ್ಲಿ ಧಾಟಿಯಲ್ಲಿ ಮಾತನಾಡ್ತಾ ಇದ್ದಾನೆ ಇದಕ್ಕೆ ಮೋಹವೇ ಕಾರಣ ಇನ್ನೇನು ಅಲ್ಲ ಕಿನ್ ರಾಜ್ಯೇನ ಗೋವಿಂದ ಕಿಂಭೋಗಿ ಜೀವಿತೇನವಾ ರಾಜ್ಯದಿಂದ ೇ ಪರಮಾತ್ಮ ಹೇ ಗೋವಿಂದ ಗೋವಿಂದ ಅಂತ ಹೇಳಿದ್ರೆ ಗೋವುಗಳ ಪಾಲಕ ಅದಕ್ಕೆ ಗೋವಿಂದ ಅಂತ ಹೆಸರು ಅಥವಾ ಯಾರು ಹಿಂದೆ ಪಾತಾಳದಲ್ಲಿ ರಾಕ್ಷಸನಿಂದ ಎಳೆದೊಯ್ಯಲ್ಪಟ್ಟಂತಹ ಪೃಥ್ವಿಯನ್ನು ಸಮುದ್ರದರೊಳಗೆ ಎಳೆದೊಯ್ಯಲ್ಪಟ್ಟಂತಹ ಆ ಭೂಮಿಯನ್ನು ಆ ರಾಕ್ಷಸನನ್ನು ಕೊಲ್ಲುವುದರ ಮೂಲಕ ಮೇಲಕ್ಕೆ ಎತ್ತಿದನೋ ಗೋ ಅಂದರೆ ಪೃಥ್ವಿ ಭೂಮಿ ಮೇಲಕ್ಕೆ ಎತ್ತಿದನೋ ಹೊರಕ್ಕೆ ತಂದನೋ ಆದ್ರಿಂದ ಪರಮಾತ್ಮ ಗೋವಿಂದ ಹಾಗೆಯೇ ಆತ ಆ ಗೋವರ್ಧನವನ್ನು ಎತ್ತಿದ್ನಲ್ಲ ಹೀಗಾಗಿಯೂ ಕೂಡ ಆತ ಗೋವಿಂದ ಇನ್ನೊಂದು ಬಗೆಯಲ್ಲಿ ಗೋ ಅಂದರೆ ವೇದಗಳು ವೇದಗಳಲ್ಲಿ ಮಾತ್ರ ಭಗವಂತನ ಅಸ್ತಿತ್ವ ನಮಗೆ ಗೊತ್ತಾಗುತ್ತದೆ ಬೇರೆ ಇದ್ರಲ್ಲಿ ನಮ್ಗೆ ಗೊತ್ತಾಗುವುದಿಲ್ಲ ಆದ್ರಿಂದ ಆ ವೇದ ವೇದ್ಯನಾದಂತಹ ಆ ಪರಮಾತ್ಮನೇ ಗೋವಿಂದ ಹೀಗೆ ಹೇ ಪರಮಾತ್ಮ ಹೇ ಗೋವಿಂದ ಕಿಂನಃ ರಾಜ್ಯೇನ ರಾಜ್ಯದಿಂದ ನಮಗೇನು ನಮಗೆ ಬೇಕಾಗಿಲ್ಲ ರಾಜ್ಯ ನಾವು ವಾಪಸ್ ಕಾಡಿಗೆ ಹೋಗೋಣ ಅನ್ನುವಂಥ ಧಾಟಿಯಲ್ಲಿ ಮಾತನಾಡ್ತಾ ಇದ್ದಾನೆ ಮುಂದೆ ಹಾಗೆ ಹೇಳ್ತಾನೆ ಭೈಕ್ಷಚರ್ಯ ಅನ್ನುವಂಥ ಮಾತನ್ನು ಹೇಳ್ತಾನೆ ನಾವು ರಾಜ್ಯ ಬೇಡ ನಾವು ವಾಪಸ್ ಇದನ್ನೆಲ್ಲವನ್ನು ಇಲ್ಲಿ ಶಸ್ತ್ರಸನ್ಯಾಸ ಮಾಡಿ ಹೊರಟು ಹೋಗೋಣ ಕಿಂ ಭೋಗೈಹಿ ಜೀವಿತೇನವ ಭೋಗದಿಂದ ನಮಗೇನೋ ಭೋಗ ಭೋಗಿಸಿ ಏನ್ ಮಾಡಬೇಕಾಗಿದೆ ನಾವು ಜೀವಿತೇನವ ಒನೇಲಿ ಬಂದ ಇದು ಎಷ್ಟು ಹತಾಶನಾಗಿದ್ದ ಅಂತ ನೋಡಿ ಪ್ರಾಣ ಇಟ್ಕೊಂಡಾದ್ರೂ ನಾವೇನ್ ಮಾಡೋದು ಅನ್ನುವ ರೀತಿಯಲ್ಲಿ ಮಾತನಾಡ್ತಾನೆ ಪ್ರಾಣ ಇಟ್ಕೊಂಡಾದ್ರೂ ನಾವು ಏನ್ ಮಾಡೋದು ನಮಗೆ ಈ ಪ್ರಾಣವೂ ಕೂಡ ಬೇಡ ಹೇ ಕೃಷ್ಣ ನಮಗೇನೂ ಬೇಡ ನಾವು ಈ ಯುದ್ಧರಂಗದಿಂದ ಹೊರಟು ಹೋಗೋಣ ಅನ್ನುವಂಥ ಮಾತನ್ನು ಆಡ್ತಾನೆ ಯಶಾಂರ್ಥ ಭೋಗಾ ಸುಖಾನಿಚ ತ ಇಮೇ ಅವಸ್ಥಿತಾ ಯುದ್ಧ ಪ್ರಾಣಾನ್ ತಕ್ಕ ಧನಾಚ ಇದಕ್ಕೆ ಕಾರಣವನ್ನು ಹೇಳ್ತಾನೆ ಯಾಕೆ ನಮಗೆ ಭೋಗ ಬೇಡ ಯಾಕೆ ನಮಗೆ ಸುಖ ಬೇಡ ಯಾಕೆ ನಮಗೆ ರಾಜ್ಯ ಬೇಡ ಯಾಕೆ ಕೊನೆಗೆ ನಮಗೆ ಪ್ರಾಣವೂ ಬೇಡ ಯಾಕೆ ಯಾಕೆ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಇವನು ಲಾಜಿಕ್ ನೋಡಿ ಈಗ ಇವನು ತರ್ಕ ಇದೆ ಈ ಅದಕ್ಕೆ ಹೇಳೋದು ಕೇವಲ ತರ್ಕ ಇದೆಯಲ್ಲ ಕೇವಲ ತರ್ಕದಿಂದ ಯುಕ್ತಿಯಿಂದ ಒಂದು ಸಿದ್ಧಾಂತವನ್ನು ಯಾರೂ ಕೂಡ ಇದುವರೆಗೂ ಮಂಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅದನ್ನು ತುಂಬ ಸುಂದರವಾಗಿ ಶಂಕರ ಭಗವತ್ಪಾದರು ತಮ್ಮ ಬ್ರಹ್ಮಸೂತ್ರದ ಎರಡನೇ ಅಧ್ಯಾಯದ ಹನ್ನೊಂದನೇ ಸೂತ್ರಕ್ಕೆ ತರ್ಕ ಪ್ರತಿಷ್ಠಾನಾತ್ ಅನ್ನುವಂತಹ ಸೂತ್ರಕ್ಕೆ ಭಾಷ್ಯವನ್ನು ಬರಿತಾ ಹೇಳ್ತಾರೆ ತುಂಬ ಸುಂದರವಾಗಿ ಇವತ್ತು ಯಾರಾದರೂ ಒಬ್ಬ ಅತ್ಯಂತ ಮೇಧಾವಿ ತನ್ನ ಎಲ್ಲ ಯುಕ್ತಿಯಿಂದ ಒಂದು ವಾದವನ್ನು ತರ್ಕಬದ್ಧವಾಗಿ ಯುಕ್ತಿಯುಕ್ತವಾಗಿ ಮಂಡಿಸಿದರೆ ನಾಳೆ ಅವನಿಗಿಂತಲೂ ಅತ್ಯಂತ ಮೇಧಾವಿಯಾದವರು ಹುಟ್ಟಿ ಅವನ ತರ್ಕವನ್ನು ಉರುಳಿಸಿ ತಮ್ಮ ಸಿದ್ಧಾಂತವನ್ನು ಮಂಡಿಸ್ತಾರೆ ಸ್ವಲ್ಪ ಕಾಲದ ನಂತರ ಅವನಿಗಿಂತಲೂ ಮೇಧಾವಿ ಆದ ಇನ್ನೊಬ್ಬ ಹುಟ್ಟಿ ಅವನ ತರ್ಕವನ್ನು ಕೆಳಗೆ ಉರುಳಿಸ್ಬಿಟ್ಟು ಅವನ ಸಿದ್ಧಾಂತವನ್ನು ಮಂಡಿಸ್ತಾನೆ ಅದರಿಂದ ತರ್ಕದಿಂದ ಒಂದೇ ರೀತಿಯಾದಂತಹ ಸಿದ್ಧಾಂತವನ್ನು ಯಾರೂ ಕೂಡ ಸ್ಥಾಪನೆ ಮಾಡಲಿಕ್ಕೆ ಆಗಲಿಲ್ಲ ಆದ್ದರಿಂದ ಶಾಸ್ತ್ರ ಅನುಭವ ಅದೆರಡೂ ಜೊತೆಗಿರುವಂತಹ ತರ್ಕ ಮಾತ್ರ ನಾವು ಸಿದ್ಧಾಂತವನ್ನು ಸ್ಥಾಪನೆ ಮಾಡಲಿಕ್ಕೆ ಉಪಯೋಗಿಸ್ಬೋದೇ ಹೊರತು ಕೇವಲ ತರ್ಕ ಅಂತಕ್ಕಂಥದ್ದು ಎರಡು ಮೊನೆಯ ಖಡ್ಗದಂತೆ ಈಗಲೂ ಕಚಕ್ ಅನ್ಬೋದು ಈಗಲೂ ಕಚಕ್ ಅನ್ಸ್ಬೋದು ಭಗವಂತ ಇದ್ದಾನೆ ಅಂತೂ ಹೀಗೆ ಹೇಳ್ಬೋದು ಭಗವಂತ ಇಲ್ಲ ಅಂತೂ ಕೇಳ ಹೇಳ್ತಾರೆ ಹೀಗೆ ಅದೇ ಅಷ್ಟೇ ಯುಕ್ತಿಯುಕ್ತವಾಗಿ ಡೆಮಾಲಿಶ್ ಮಾಡ್ತಾರೆ ಅದನ್ನ ಡಯಾಲೆಕ್ಟಿಕ್ಸ್ ಅಂತ ಹೇಳ್ತಾರೆ ಅದನ್ನು ಫಿಲಾಸಫಿಯಲ್ಲಿ ಡಯಾಲೆಕ್ಟಿಕ್ಸ್ ತರ್ಕ ವಾದೋ ನಾವಲಂಬಿಯ ಭಕ್ತಿ ಸೂತ್ರ ಈ तरह, ತರ್ಕ ಯಾವಾಗ ತನ್ನಲ್ಲಿರ್ತಕ್ಕಂತಹ ಯಾವ ಒಂದು ಕಾಮ ಕ್ರೋಧ ಲೋಭ ಅದೇ ಮೇಲಾಗಿರುತ್ತೋ ಮನುಷ್ಯನಲ್ಲಿ ಆಗ ಅವಂದು ಅವಂದೇ ಒಂದು ತರ್ಕ ಇರುತ್ತೆ ನಾನು ಯಾಕೆ ಹೀಗೇ ಮಾಡಬಾರ್ದು ಅಂತ ಹೇಳಿ ಅವನು ಅದೇ ರೀತಿಯಲ್ಲಿ ಆರ್ಗ್ಯೂ ಮಾಡ್ತಾನೆ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿದ್ರೆ ಹೇಳಿದವರೆಲ್ಲ ನಾಳೆನೆ ಅವನ ಫಾಲೋವರ್ ಆಗಿ ಬರ್ತಾನೆ ಅಷ್ಟು ಚೆನ್ನಾಗಿ ತರ್ಕ ತರ್ಕ ಮಾಡ್ತಾನ ಸ್ಥಾಪಿಸ್ತಾನೆ ಅದರಿಂದ ಅದರಿಂದಲ್ಲ ನಿಜವಾದ ಸತ್ಯ ದರ್ಶನ ಆಗುವುದಿಲ್ಲ ತರ್ಕದಿಂದ ಯಾವತ್ತೂ ಕೂಡ ಸತ್ಯದರ್ಶನ ಆಗುವುದಿಲ್ಲ ಸತ್ಯದರ್ಶನ ಆಗಬೇಕಾದ್ರೆ ಸತ್ ಶಾಸ್ತ್ರ ಸದ್ಗುರು ಅನುಭವ ಮತ್ತು ತರ್ಕ ಅದಕ್ಕೆ ತಾಳೆಯಾಗುವಂತಹ ತರ್ಕ ಶಾಸ್ತ್ರ ಹಾಗೂ ಅನುಭವಗಳನ್ನು ಹೊಂದಿಸುವಂತಹ ತರ್ಕ ಮಾತ್ರ ನಮ್ಮ ಸತ್ಯಕ್ಕೆ ಒಂದು ಸಾಧನವಾದಿತೆ ಹೊರತು ಈ ರೀತಿಯಾದಂತಹ ಕೇವಲ ತರ್ಕದಿಂದ ಯಾವ ಸ್ಥಾಪನೆಯೂ ಆಗುವುದಿಲ್ಲ ಅನ್ನೋ ಗೊತ್ತಾಗುತ್ತೆ ಅವನು ಹೇಳ್ತಾನೆ ಅವನ ತರ್ಕದಲ್ಲಿ ಯೇಷಾಮರ್ತೆ ಕಾಂಕ್ಷಿತನ್ನು ರಾಜ್ಯಂ ಭೋಗಾಹ ಸುಖಾನಿಚ ಯಾರಿಗೋಸ್ಕರ ನಾವು ಈ ರಾಜ್ಯವನ್ನು ಈ ಸುಖ ಸಂಪತ್ತನ್ನ ಈ ಭೋಗವನ್ನ ತೇ ಇಮೇ ಅವಸ್ಥಿತ ಯುದ್ಧ ಪ್ರಾಣಾಂಶ ಅಂತಹ ಬಂಧು ಬಾಂಧವರೇ ಅಂತಹ ಗುರು ಹಿರಿಯರೇ ಅಂತಹ ಬ್ರಾಹ್ಮಣರೇ ಅಂತಹ ಪುತ್ರ ಪೌತ್ರರೇ ನಮ್ಮ ಮುಂದೆ ಇವತ್ತು ಪ್ರಾಣವನ್ನೂ ಹಣವನ್ನು ಪಣಕ್ಕೆ ಇಟ್ಟು ನಮ್ಮ ಎದುರುಗಡೆ ನಿಂತಿದ್ದಾರೆ ಯಾಕೆಂದ್ರೆ ಇದು ಡಿಸಿಸಿವ್ ವಾರ್ ಹಿಂದೆ ಅವನಿಗೆ ಗೊತ್ತಿತ್ತು ಅವನ್ ಗೊತ್ತಿಲ್ಲ ಅಂತಲ್ಲ ಹಿಂದೆ ಯಾವಾಗ ಅಲ್ಲಿ ವಿರಾಟ್ ರಾಜ್ಯದಲ್ಲಿ ಗೋಹರಣ ಆದಾಗ ಇದೇ ಕೌರವರ ಸೈನ್ಯ ಅವನ ಮುಂದೆ ನಿಂತಾಗ ಅವನ ಉದ್ದೇಶ ಏನಿತ್ತು ಕೇವಲ ಗೋವುಗಳ ರಕ್ಷಣೆ ಇವರನ್ನ ಸೋಲಿಸಿ ಓಡಿಸಬೇಕು ಅಂತ ಕೊಲ್ಲುವುದಲ್ಲ ಆದರೆ ಇವತ್ತು ಯಾವ ಯುದ್ಧ ನಡೀಲಿಕ್ಕಿದೆಯೋ ಅದು ಆ ಯುದ್ಧದ ಒಂದು ರೂಲ್ಸೇ ಹಾಗೆ ಸಾಯುವವರೆಗೆ ಯುದ್ಧ ಕೊಲ್ಲುವವರೆಗೆ ಯುದ್ಧ ಶತ್ರು ಪಕ್ಷವನ್ನು ಸಂಹಾರ ಮಾಡುವವರಿಗೆ ಆ ಯುದ್ಧ ಹೀಗಾಗಿ ಒಂದೋ ಅವ್ರು ಉಳಿತಾರೆ ಎಲ್ಲವೋ ನಾವು ಉಳಿತೇವೆ ಆದ್ದರಿಂದ ಅವರೇ ಉಳಿದುಕೊಳ್ಳಿ ನಾವು ಹೋಗೋಣ ಅನ್ನುವಂತಹ ಈ ಮೋಹ ಇವನಿಗೆ ಇಲ್ಲಿ ಹುಟ್ಕೊಂಡ್ಬಿಟ್ಟಿದೆ ಎಂತಹ ದುರವಸ್ಥೆ हो ना भव राज्यव सुखव आसे पड़ताो याके ना निके तोण यू प्रपंच युद्ध वरल वार ಎಷ್ಟು ಜನ ಎಷ್ಟು ಮಿಲಿಯ ಗಟ್ಟಲೆ ಜನ ನಾಶವಾಗಲಿಲ್ಲ ಆಗ ಅಲ್ಲಿ ನಮ್ಮ ಬಂಧು ಬಾಂಧವರು ನಮ್ಮ ಸ್ನೇಹಿತರು ಎಷ್ಟು ಜನ ಹತರಾಗಲಿಲ್ಲ ಸತ್ ಹೋಗ್ಲಿಲ್ಲ ಅಂದರೆ ಎಲ್ಲಿ ಆಗಿತ್ತೋ ಅಂತಹ ಜಾಗದಲ್ಲಿ ನಾವು ಅಲ್ಲಿ ಭಾವಿಸ್ಕೊಡ್ಬೇಕು ನಾವು ಇದ್ದೇವೆ ಅಲ್ಲಿ ಅಂತ ಆಗ ನಮ್ಮ ಬಳಿ ಎಷ್ಟು ಆಸ್ತಿ ಪಾಸ್ತಿ ನಮ್ಮ ಬಳಿ ಎಲ್ಲ ಸಂಪತ್ತಿದ್ರು ಅವರದು ಆಸ್ತಿ ಪಾಸ್ತಿ ನಮಗೆ ಬಂದರೂ ಕೂಡ ನಾವು ಅದನ್ನು ಸುಖವಾಗಿ ಅನುಭವಿಸ್ಲಿಕ್ಕೆ ಸಾಧ್ಯವಾ ಯಾವತ್ತಾದ್ರೂ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯವ ಅವರ ನೆನಪೇ ಯಾವಾಗಲೂ ನಮಗೆ ಉಳಿದಿರುತ್ತೆ ಅಯ್ಯೋ ಅನ್ಯಾಯವಾಗಿ ಅವ್ರು ಹೋಗ್ಬಿಟ್ಟಲ್ಲ ನಾವೆಲ್ಲ ಒಟ್ಟಿಗೆ ಸುಖವಾಗಿ ಈ ಭೋಗವನ್ನು ಅನುಭವಿಸೋಣ ನಾವೆಲ್ಲರೂ ಒಟ್ಟಿಗೆ ಸುಖವಾಗಿ ಈ ಸಂಪತ್ತನ್ನು ಅನುಭವಿಸೋಣ ಅಂತ ನಮ್ಮ ಕಲ್ಪನೆ ಇರ್ತಿ ಹೊರತು ಅಯ್ಯೋ ಅವ್ರನ್ನ ತೋರೆದು ಮಾತ್ರ ನಾವು ಅನುಭವಿಸಿದ್ರೆ ಸಾಕು ಅನ್ನೋದಲ್ಲಿ ಬರುವುದಿಲ್ಲ ಅಲ್ಲಿ ಅಷ್ಟು ಶೋಕ ಶೋಕಗ್ರಸ್ತನಾಗ್ತಾನ ಆ ಮನುಷ್ಯ ಆ ಒಂದು ಭೋಗಗಳು ಕೂಡ ಇವನಿಗೆ ರುಚಿಸುವುದಿಲ್ಲ ಆ ಶೋಕದಲ್ಲಿ ಅದನ್ನೇ ಇಲ್ಲಿ ಅರ್ಜುನ ಮಾತನಾಡ್ತಾ ಇದ್ದಾರೆ ಅರ್ಜುನ ಇಲ್ಲಿ ವಾದ ಮಾಡ್ತಾ ಇರೋದು ಕೇವಲ ತನ್ನನ್ನು ಮಾತ್ರ ಉದ್ದೇಶವಾಗಿ ಇಟ್ಕೊಂಡೆ ಇಡೀ ರಾಜ್ಯವನ್ನು ಉದ್ದೇಶವಾಗಿ ಇಟ್ಕೊಂಡಲ್ಲ ಆದರಿಂದ ಆ ವಾದ ಅನ್ನೋದು ಫಾಲ್ಟಿ ಆ ವಾದ ಅಂತಕ್ಕಂಥದ್ದು ಅದು ದಾರಿ ತಪ್ತಾ ಇದೆ ಅಂತ ಯಾವಾಗಲೂ ಕೂಡ ಒಂದು ವಾದವನ್ನ ನಾವು ಮಾಡಬೇಕಾದ್ರೆ ಇಷ್ಟು ಜನರನ್ನ ಇಡೀ ಒಂದು ಸಮುದಾಯವನ್ನ ಗುರಿಯಾಗಿ ಇಟ್ಕೊಂಡು ಮಾಡಬೇಕೇ ಹೊರತು ನನಗೋಸ್ಕರ ನನ್ನ ಹಿತಕ್ಕಾಗಿ ಮಾತ್ರ ಅಥವಾ ನನ್ನವರ ಹಿತಕ್ಕಾಗಿ ಮಾತ್ರ ನಾನು ವಾದವನ್ನು ಮಾಡ್ತಾ ಇದ್ರೆ ಅದು ಅಡ್ಡದಾರಿ ಹಿಡಿದಿದೆ ಅಂತಲೇ ಲೆಕ್ಕ ಆದರೆ ಇಡೀ ಸಮುದಾಯಕ್ಕೆ ಇಡಿ ರಾಷ್ಟ್ರಕ್ಕೆ ಇಡಿ ವಿಶ್ವಕ್ಕೆ ಒಳಿತಾಗಲಿ ಅಂತಕ್ಕಂತಹ ಬುದ್ಧಿಯನ್ನು ಇಟ್ಕೊಂಡು ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗಿ ನಾನೊಂದು ಕರ್ಮವನ್ನು ಮಾಡಬೇಕು ಅನ್ನುವಂತಹ ಬುದ್ಧಿ ಇದ್ದಾಗ ಆಗ ಮಾಡ್ತಕ್ಕಂತಹ ಯಾವ ಒಂದು ವಾದ ಇದೆಯೋ ಅದು ಸರಿಯಾದಂತಹ ಅವನ ವಾದ ಅದರಲ್ಲಿ ಯಾವ ದೋಷವೂ ಇಲ್ಲ ಯಾಕೆ ಅಲ್ಲಿ ತನ್ನನ್ನು ಬಿಟ್ಟು ಅನೇಕರಿಗೆ ಉಪಯೋಗವಾಗುತ್ತೆ ತನ್ನನ್ನು ಬಿಟ್ಟು ಇಡೀ ರಾಷ್ಟ್ರಕ್ಕೆ ಹಿತವಾಗುತ್ತೆ ತನ್ನನ್ನು ಬಿಟ್ಟು ಇಡೀ ಲೋಕಕ್ಕೆ ಹಿತವಾಗುತ್ತೆ ಸ್ವಾರ್ಥತ್ಯಾಗವಾಗುತ್ತೆ ಎಲ್ಲರ ಹಿತವೂ ಕೂಡ ಅಲ್ಲಿ ಸುಖಕರವಾಗಿರುತ್ತೆ ಯಾವಾಗ ತಂದು ಮಾತ್ರ ತನಗ ಮಾತ್ರ ನೋವಾಗಬಾರ್ದು ತನಗ ಮಾತ್ರ ದುಃಖ ಆಗಬಾರ್ದು ತನಗ ಮಾತ್ರ ಎಲ್ರೂ ಕೂಡ ಬಂಧು ಬಾಂಧವರು ನನ್ನವರು ಮಾತ್ರ ಸಾಯಬಾರ್ದು ಬೇರೆಯವರು ಹೇಗಾದರೂ ಸತ್ರು ಪರವಾಗಿಲ್ಲ ಈ ರೀತಿಯಾದಂತಹ ವಾದ ಯಾವುದಿದೆಯೋ ಅದು ಸ್ವಾರ್ಥವಾದಂತಹ ವಾದ ಅದು ದೋಷಯುಕ್ತವಾದಂತಹ ಆರ್ಗ್ಯುಮೆಂಟ್ ಡಿಫೆಕ್ಟಿವ್ ಆರ್ಗ್ಯುಮೆಂಟ್ ಅದನ್ನ ಇಲ್ಲಿ ಅರ್ಜುನ ಮಾಡ್ತಾ ಇದ್ದಾರೆ ಆಚಾರ್ಯ ಯಾಕೆ ಆಚಾರ್ಯ ಪಿತರಪುತ್ರ ತಥ ಪಿತಾಮಹಾ ಮಾತುಲಾಹ ಶ್ವಶುರಾಹ ಪೌತ್ರಾಹ ಶ್ಯಾಲಾಹ ಸಂಬಂಧಿನ ಯಾಕೆ ಅಂತ ಹೇಳಿದ್ರೆ ನನ್ನ ಎಲ್ಲ ಬಂಧು ಬಾಂಧವರು ಇಲ್ಲೇ ಇದ್ದಾರೆ ಯಾರು ಪ್ರಾಣವನ್ನ ತಮ್ಮ ಆಸ್ತಿ ಪಾಸ್ತಿಗಳನ್ನ ಬಿಟ್ಟು ಬಂದ್ರೋ ಅವ್ರು ಯಾರು ಆಚಾರ್ಯ ನನ್ನ ಗುರುಗಳು ದ್ರೋಣಾದಿಗಳು ಪಿತರಹ ನನ್ನ ತಂದೆಗೆ ಸಮಾನರಾಗಿರ್ತಕ್ಕಂಥವರು ಪಾಂಡುವಿನ ಸ್ಥಾನದಲ್ಲಿ ಇರ್ತಕ್ಕಂಥವರು ಪಿತರಹ ಪುತ್ರ ನನ್ನ ಮಕ್ಕಳ ಸ್ಥಾನದಲ್ಲಿರ್ತಕ್ಕಂಥವರು ನನ್ನ ಮಕ್ಕಳು ಸಾಕ್ಷಾತ್ ಮಕ್ಕಳು ಅಲ್ಲಿದ್ದವರು ಕೂಡ ನನ್ನ ಮಕ್ಕಳ ಸ್ಥಾನದಲ್ಲಿರ್ತಕ್ಕಂಥವ್ರು ತಥೈವಚ ಪಿತಾಮಹಾಹ ಭೀಷ್ಮಾದಿಗಳು ನನ್ನ ಅಜ್ಜನ್ಯರ ಸ್ಥಾನದಲ್ಲಿ ಇರ್ತಕ್ಕಂಥವರು ಹಾಗೆ ನನ್ನ ಸೋದರ ಮಾವಂದಿರು ಮಾತುಲ ನನ್ನ ಸೋದರ ಮಾವಂದಿರು ಮತ್ತು ಶ್ವಶುರ ನನ್ನ ಹೆಣ್ಣು ಕೊಟ್ಟ ಮಾವಂದರಿಗೆ ಸಮಾನರಾಗಿ ಇರ್ತಕ್ಕಂತಹ ಇನ್ನು ಉಳಿದವರು ಶ್ವಶುರಾಹ ಪೌತ್ರಾಹ ನನ್ನ ಮೊಮ್ಮಕ್ಕಳ ಜಾಗದಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಎದುರುಗಡೆ ಇದ್ದಾರೆ ಶ್ಯಾಲಹ ಹಾಗೆ ನನ್ನ ಭಾವ ಮೈ ಮೈದುಂದರು ಯಾರ್ಯಾರಿದ್ದಾರೋ ಅವರ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಕೂಡ ಇಲ್ಲಿ ನೆರೆದಿದ್ದಾರೆ ಸಂಬಂಧಿ ನಸ್ತ ಇನ್ನು ಉಳಿದ ಯಾವ್ಯಾವ ಸಂಬಂಧ ಇದೆಯೋ ನಮ್ಮ ರಕ್ತ ಸಂಬಂಧ ಆಗಿರ್ಬೋದು ಅಥವಾ ಅವರ ಸ್ನೇಹಿತರಾಗಿರ್ಬೋದು ಎಲ್ಲ ಅವರೇ ನನಗೆ ಎದುರುಗಡೆ ಕಾಣಿಸ್ತಾ ಇದ್ದಾರೆ ಈಗ ಹೇಗೆ ಯುದ್ಧ ಮಾಡುವುದು ಏತಾನ್ನ ಹಂತುಮಿಚ್ಛಾಮಿ ಘನತು ಅಪಿ ಮಧುಸೂದನ ಅಪಿತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಂನು ಮಹೀಕೃತಿ ಏತಾನ್ ಇವರೆಲ್ಲರನ್ನೂ ಕೂಡ ನ ಹಂತುಮಿಚ್ಛಾಮಿ ನಾನು ಕೊಲ್ಲಲು ಇಚ್ಛೆ ಯಾಕೆ ಇವರೆಲ್ಲರೂ ಕೂಡ ನನಗೆ ಬೇಕಾದವನು ಇವರೆಲ್ಲರನ್ನು ನಾನು ಕೊಂಡ್ರೆ ದುಃಖ ಆಗೋದು ಯಾರಿಗೆ ನನಗೆ ನೋಡಿ ಎಲ್ಲ ನಾನು ನನಗೆ ನಾನು ನನಗೆ ಅಂದರೆ ಅಧರ್ಮ ಇದ್ರೂ ಪರವಾಗಿಲ್ಲ ಧರ್ಮ ಸತ್ರು ಪರವಾಗಿಲ್ಲ ನಾನು ಮಾತ್ರ ಶೋಕಕ್ಕೆ ಹೋಗಬಾರ್ದು ಏತಾನ್ನ ಹಂತುಮಿಚ್ಚಾಮಿ ಘನತೋ ಅಪಿ ಮಧುಸೂದನ ಒಂದು ವೇಳೆ ಇವರೇ ನನ್ನನ್ನು ಕೊಂದ್ರೂ ಪರವಾಗಿಲ್ಲ ಹೇ ಮಧುಸೂದನ ಒಂದು ವೇಳೆ ಇವರೇ ನನ್ನನ್ನು ಸ್ವತಃ ಶಸ್ತ್ರಗಳಿಂದ ಕೊಂದ್ರೂ ಪರವಾಗಿಲ್ಲ ನಾನು ಮಾತ್ರ ಇವರನ್ನು ಕೊಲ್ಲುವುದಿಲ್ಲ ಅಪಿತ್ರೈಲೋಕ್ಯ ರಾಜ್ಯಸ್ಯ ಹೇತೋಹ ಕೆಮಹೀಕೃತಿ ನನಗೆ ಈ ಯುದ್ಧ ಮಾಡಿ ಯಾರಾದರೂ ಹೇಳಿದ್ರೆ ಅಥವಾ ನೀನೇ ಹೇಳಿದ್ರೆ ಮೂರು ಲೋಕಕ್ಕೂ ಒಡೆಯನ ಈ ಯುದ್ಧ ಮಾಡು ನಿನಗೆ ಭೂಹು ಭುವ ಈ ಮೂರು ಲೋಕಗಳು ಸಿಗುತ್ತೆ ಯುದ್ಧ ಮಾಡ ಅಂತ ನೀನು ಹೇಳಿದ್ರೂ ಕೂಡ ಅದಕ್ಕೆ ನಾನು ಮಾಡುವುದಿಲ್ಲ ಇನ್ನು ಕಿನ್ನು ಮಹಿ ಕೃತೆ ಇನ್ನು ಈ ಇಷ್ಟಗಲ ಭೂಮಿಗೋಸ್ಕರ ಯಾಕೆ ನಾನು ಯುದ್ಧ ಮಾಡಬೇಕು ಹೇಳು ಈ ಒಂದು ಸಣ್ಣ ಜಾಗಕ್ಕೋಸ್ಕರ ನಾನು ಯುದ್ಧ ಮಾಡಬೇಕಾ ಮಾಡುವುದಿಲ್ಲ ಪಾಪ ಇವನಿಗಿದ್ದಂತಹ ಬುದ್ಧಿ ಆ ದುರ್ಯೋದಾದ್ರೂ ಯಾಕೆ ಬರಬಾರ್ದು ನಿಹತ್ಯ ಭಾರತರಾಷ್ಟ್ರಾಂನ ಕಾ ಪ್ರೀತಿ ಸ್ಯಾ ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾಥ ತಾಯಿನ ನಿಹತ್ಯಾರ್ಥರಾಷ್ಟ್ರಾನ್ ನಾ ಪ್ರೀತಿ ಸ್ಯಾ ಜನಾರ್ದನ ಹೇ ಜನಾರ್ದನ ಇಲ್ಲಿ ಕೃಷ್ಣನಿಗೆ ಒಂದು ಬಿರುದನ್ನು ಕೊಟ್ಟಿದ್ದಾನೆ ಪರಮಾತ್ಮನ ಒಂದಾನೊಂದು ಹೆಸರು ಅರ್ಜುನ ಹೇಳ್ತಾ ಇದ್ದಾನೆ ಜನಾರ್ದನ ಅಂತ ಏನಿದು ಜನಾರ್ದನ ಅಂದ್ರೆ ಯಾರು ಪ್ರಳಯ ಕಾಲದಲ್ಲಿ ತನ್ನವರು ಪರರು ಅಂತ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಕೂಡ ಸಂಹರಿಸ್ತಾನೆಯೋ ನೋಡಿ ಅವನೇ ಹೇಳ್ತಾ ಇದ್ದಾನೆ ಇಲ್ಲಿ ಅವನೇ ಇಂಡೈರೆಕ್ಟ್ ಆಗಿ ನಿಷ್ಪಕ್ಷಪಾತಿಯಾಗಬೇಕು ಅಂತ ಅವನೇ ಹೇಳ್ತಾ ಇದ್ದಾನೆ ಭಗವಂತನ ಆ ನಾಮದಿಂದ ಉಚ್ಚರಿಸಿ ಹೇಳ್ತಾ ಇದ್ದಾನೆ ಭಗವಂತ ಹೇಗೆ ನಿಷ್ಪಕ್ಷ ನಿಷ್ಪಕ್ಷಪಾತಿಯೋ ಹಾಗೆಯೇ ನಾವು ಎಲ್ಲರೂ ಕೂಡ ನಿಷ್ಪಕ್ಷಪಾತಿಯಾಗಿರಬೇಕು ಇಂಪಾರ್ಷಲ್ ಆಗಿರಬೇಕು ಆಗ ಮಾತ್ರ ನಮ್ಮ ನಮ್ಮ ಸ್ವಧರ್ಮವನ್ನು ನಾನು ಸರಿಯಾಗಿ ಪಾಲಿಸಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಅದು ಸ್ವಧರ್ಮ ಯಾವಾಗಲೂ ಕೂಡ ದೋಷಪೂರಿತವಾಗಿರುತ್ತೆ ಡಿಫೆಕ್ಟಿವ್ ಆಗಿರುತ್ತೆ ನನ್ನವರಿಗೆ ಮಾತ್ರ ಒಳ್ಳೆಯದು ಮಾಡೋದು ಇದು ಮಾಡೋದು ಪ್ರಯತ್ನಪಡಿಸೋದು ಬೇರೆಯವ್ರಿಗಾದರೆ ಕೇರೇ ಮಾಡೋದು ಹೀಗೆ ಆದ್ದರಿಂದ ಹೇ ಜನಾರ್ದನ ಅಂದರೆ ಹೀಗೆ ಪ್ರಳೆಯ ತನ್ನವರು ಪರರು ಎಂಬ ಭೇದವಿಲ್ಲದೆ ಅರ್ಧತಿ ನಾಶಯತೆ ನಾಶ ಮಾಡ್ತಾನಿಯೋ ಜನರನ್ನು ಅವನು ಜನಾರ್ದನ ನಿಹತ್ಯ ಕೊಂದು ಯಾರನ್ನು ಧಾರ್ಥರಾಷ್ಟ್ರ ಧೃತರಾಷ್ಟ್ರನ ಮಕ್ಕಳನ್ನ ನಾನು ಕೊಂದು ನಾ ಪ್ರೀತಿ ನಮಗೆ ಯಾವ ಪ್ರೀತಿ ಉಂಟಾಗತ್ತೆ ನಮಗೆ ಯಾವ ಸಂತೋಷ ಉಂಟಾಗತ್ತಪ್ಪ ಹೇಳ ಏನಾದ್ರೂ ಸಂತೋಷ ಉಂಟಾ ಕೊಲ್ಲೋದ್ರಿಂದ ಆಹಾ ನಮಗ್ ತುಂಬಾ ಸಂತೋಷ ಅವ್ರ ಸತ್ತೋದ್ರಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಕೋದೆ ನಾವು ದುಃಖ ಪಡ್ಬೇಕಾಗತ್ತೆ ನಮಗ್ ಯಾಕೆ ಅಲ್ಲಿರೋರೆಲ್ಲ ನಮ್ಮೋರೇ ಪಾಪಂ ಆಶ್ರಯೇತ್ ಅಸ್ಮಾನ್ ಹತ್ವಾ ಏತನ್ ಆತ ಎಷ್ಟು ಡಿಫೆಕ್ಟಿವ್ ನೋಡಿ ಇದು ವಾದ ಯಾರಿಗೆ ಧರ್ಮಶಾಸ್ತ್ರ ಗೊತ್ತಿದೆಯೋ ಇವನು ವಾದವನ್ನು ನೋಡಿದರೆ ಮಕ್ಕಳೂ ಕೂಡ ಇಂಥ ವಾದವನ್ನು ಮಾಡುವುದಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅವನೇ ಹೇಳ್ತಾನೆ ನೋಡಿ ಆತ ತಾಯಿನ ಹಾ ಅವನಿಗೆ ಈ ಶಬ್ದದ ಅರ್ಥ ಏನಾದರೂ ಗೊತ್ತಿದ್ದಿದ್ರೆ ಮಾತನಾಡುವಾಗ ಅವನು ಈ ವಾಕ್ಯವನ್ನು ಬಳಸ್ತಾ ಇರಲಿಲ್ಲ ಈ ವಾಕ್ಯವನ್ನು ಬಳಸ್ತಾ ಇರಲಿಲ್ಲ ಆತ ತಾಯಿಗಳನ್ನು ಕೊಂದರೆ ನಮಗೆ ಪಾಪವೇ ಗಂಟು ಗಂಟು ಹಾಕಿಕೊಳ್ಳುತ್ತಪ್ಪ ನಮ್ಮ ಪಾಪ ಪಾಪವೇ ಬರುತ್ತೆ ನಮಗೆ ಅಂತ ಇದು ನನಗೆ ಯಾವ ಧರ್ಮಶಾಸ್ತ್ರದಿಂದ ಗೊತ್ತಾಯಿತು ಅಂದರೆ ಅರ್ಜುನ ಧರ್ಮಶಾಸ್ತ್ರದಲ್ಲೇ ಗೊತ್ತಾಗಿರಬೇಕು ಬೇರೆ ಯಾವ ಧರ್ಮಶಾಸ್ತ್ರದಲ್ಲೂ ಕೂಡ ಆತ ತಾಯಿಗಳನ್ನು ಕೊಲ್ಲಬಾರದು ಅಂತಿಲ್ಲ ಏನಿದು ಆತ ತಾಯಿಗಳು ಅಂದರೆ ಯಾರು ಹೇಳದೆ ಕೇಳದೆ ಅತ್ಯಂತ ದುಷ್ಟರಾಗಿ ಇಡಿ ಊರದನ್ನ ಊರಿಗೆ ಸುಟ್ಟು ಹಾಕ್ತಾರೋ ಹೆಂಗಸರನ್ನ ಅಪಹರಿಸ್ಕೊಂಡು ಹೋಗ್ತಾರೋ ಹಸುಗಳನ್ನ ಅಪಹರಿಸ್ಕೊಂಡು ಹೋಗ್ತಾರೋ ಬ್ರಾಹ್ಮಣರನ್ನ ಕೊಲ್ತಾರೋ ಶಾಸ್ತ್ರದ ಪ್ರಕಾರ ಅಂಥವರನ್ನ ಆತ ತಾಯಿಗಳು ಅಂತ ಕರೀತಾರೆ ಈ ಆತ ತಾಯಿಗಳನ್ನ ಯಾರೇ ಆಗಲಿ ಕೊಲ್ಲಬಹುದು ಅಂತ ಶಾಸ್ತ್ರ ಸಮ್ಮತಿ ಇದೆ ಅದಕ್ಕೆ ಬೌಧಾಯನ ಧರ್ಮಶಾಸ್ತ್ರದಲ್ಲಿ ಎರಡನೆಯ ಅಧ್ಯಾಯದ ಎರಡನೆಯ ಪಾದದಲ್ಲಿ ಬರ್ತಕ್ಕಂತ ಸೂತ್ರದಲ್ಲಿ ಬೋಧಾಯನ ಮಹರ್ಷಿಗಳೇ ಹೇಳ್ತಾರೆ ಆತ ತಾಯಿಗಳನ್ನು ಕೊಲ್ತಕ್ಕಂಥದ್ದು ಗೋಬ್ರಾಹ್ಮಣ ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಬ್ರಾಹ್ಮಣ ಹಾಗೂ ಕ್ಷತ್ರಿಯನ ಕರ್ಮ ಇದರಿಂದ ಒಂದು ವೇಳೆ ಇದಕ್ಕೇನಾದರೂ ಸಂಚಿತ ಬಂದರೆ ಅವರಿಬ್ಬರು ಆ ಎರಡು ವರ್ಣದವರು ಕೂಡ ಶಸ್ತ್ರವನ್ನು ಕೈಗೆ ತೆಗೆದುಕೊಳ್ಳಬೋದು ಶಸ್ತ್ರವನ್ನು ವೆಪನ್ಸ್ ಅನ್ನ ಕೈಗೆ ತೆಗೆದುಕೊಳ್ಬಹುದು ಅಂತ ಸಮ್ಮತಿಯನ್ನು ನೀಡಿದ್ದಾರೆ ನಂತರ ಇಲ್ಲಿ ಯಾವುದರಲ್ಲಿ ಮನುಸ್ಮೃತಿಯಲ್ಲಿ ಒಂದು ಕಡೆ ಬರುತ್ತೆ ಗುರುಂವ ಬಾಲವೃದ್ಧವ್ವ ಬ್ರಾಹ್ಮಣಂವಾ ಬಹುಶ್ರುತಂ ಆತ ತಾಯಿನಂ ಹನ್ಯಾದೇವ ಅವಿಚಾರಯಂ ಅಂತ ಮಾತು ಏನಿದು ಅಂತ ಹೇಳಿದ್ರೆ ಈ ಮನುಷ್ಯ ಆತ ಇವನು ಯಾರೆ ಆಗಿರ್ಬೋದು ಗುರು ಆಗಿರ್ಬೋದು ಗುರುವೇ ಆಗಿರ್ಬೋದು ಅಥವಾ ಬಾಲವೃದ್ಧವ್ವ ಸಣ್ಣ ಮಕ್ಕಳಾಗಿರ್ಬೋದು ಅಥವಾ ವೃದ್ಧನಾಗಿರ್ಬೋದು ಬಹುಶ್ರು ಬ್ರಾಹ್ಮಣಂಬ ವೇದಗಳನ್ನೆಲ್ಲ ಬಲ್ಲಂತಹ ಬ್ರಾಹ್ಮಣನಾಗಿರ್ಬೋದು ಅವನೇನಾದರೂ ಇಂತಹ ಕೆಲಸ ಮಾಡಿದ್ರೆ ಯಾವುದು ಇಡೀ ಎಲ್ಲವನ್ನೂ ಕೂಡ ಬೆಂಕಿ ಹಾಕಿ ಸುಟ್ಟು ನಿರ್ದಾಕ್ಷಿಣ್ಯವಾಗಿ ಲೂಟಿ ಮಾಡಿದ್ದಿದ್ರೆ ಕೊಂದಿದ್ದರೆ ಆಗ ಅವಿಚಾರ ವಿಚಾರವಿಲ್ಲದೆ ಅವನನ್ನು ಕೊಲ್ಲಬೇಕಂತ ಇದು ಕ್ಷತ್ರಿಯನ ಧರ್ಮ ಮನು ಹೇಳಿರತಕ್ಕಂತಹ ಕ್ಷತ್ರಿಯ ಧರ್ಮ ಹೀಗೆ ಕೊಂದಾಗ ಆ ಕ್ಷತ್ರಿಯನಿಗೆ ಆ ಕೊಲ್ಲುವುದರಿಂದ ಆಗ್ತಕ್ಕಂತಹ ಪಾಪ ಉಂಟಾಗುವುದಿಲ್ಲ ಅಂತ ಹೇಳಿ ಧರ್ಮಶಾಸ್ತ್ರ ಹೇಳುತ್ತೆ ಈ ಧರ್ಮ ಇನ್ನೆಲ್ಲಿ ಓದಿದ್ದ ಎಲ್ಲ ಓದಿದ್ದ ಪಾಪ ತುಂಬ ಓದಿದ್ದ ಅದು ತುಂಬ ಓದು ಇಲ್ಲಿ ಯಾವಾಗ ಮೋಹ ಎದುರುಗಡೆ ಬಂತೋ ಆಗ ಅದೇ ಧರ್ಮವನ್ನು ತಿರುಗಿಸಿ ಉಲ್ಟಾ ಮಾಡ್ದ ನೋಡಿ ಸಾಮಾನ್ಯ ಧರ್ಮ ಅಂತ ಒಂದಿದೆ ವಿಶೇಷ ಧರ್ಮ ಅಂತ ಇನ್ನೊಂದಿದೆ ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ ಸಾಮಾನ್ಯ ಧರ್ಮ ಅಂದರೆ ಏನು ಅಹಿಂಸಾ ಪರಮೋಹ ಧರ್ಮ ಸತ್ಯವನ್ನು ಹೇಳಬೇಕು ಅಹಿಂಸೆಯನ್ನು ಮಾಡಬೇಕು ಅಪರಿಗ್ರಹವನ್ನು ಮಾಡಬೇಕು ಇತ್ಯಾದಿಗಳಿವೆಲ್ಲವೂ ಕೂಡ ಸಾರ್ವಭೌಮ ವ್ರತ ಎಲ್ಲ ಭೂಮಿಯಲ್ಲಿ ಎಲ್ಲರಿಗೂ ಕೂಡ ವಿಧಿಸಿರ್ತಕ್ಕಂತಹ ವ್ರತ ಆದರೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಆಯಾ ಕಾಲಕ್ಕೆ ತಕ್ಕಂತೆ ಇದರಲ್ಲಿ ಕೆಲವೊಂದು ರೀತಿಯ ಬದಲಾವಣೆಗಳನ್ನು ಸಣ್ಣದಾಗಿ ಮಾಡಿರ್ತಾರೆ ಯಾವುದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅಂತ ಹೇಳಿದ್ರೆ ಮನುಷ್ಯನಾಗಿರ್ತಕ್ಕಂಥವನು ಮೋಕ್ಷವನ್ನು ಪರಮಧರ್ಮವನ್ನು ಮಾತ್ರ ಕೈ ಬಿಡಬಾರದು ಆ ಪರಮಧರ್ಮವನ್ನ ಕೈ ಬಿಡದೇ ಇರುವಂತಹ ರೀತಿಯಲ್ಲಿ ಮಾಡಬೇಕಾದ್ರೆ ಈ ಇದರಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳಬಹುದು ಯಾಕೆಂದ್ರೆ ಅದನ್ನು ನಾವು ಯಾವತ್ತೂ ಬಿಡುವ ಹಾಗಿಲ್ಲ ಮೋಕ್ಷ ಅಂತಕ್ಕಂತಹ ಮಾರ್ಗವನ್ನ ಯಾವತ್ತು ಎಂದು ಯಾರು ಬಿಡಬಾರ್ದು ಅದಕ್ಕೋಸ್ಕರ ಇಂತಹ ಧರ್ಮವನ್ನ ಸಾಮಾನ್ಯ ಧರ್ಮವನ್ನ ಸ್ವಲ್ಪ ಸಡಿಲಗೊಳಿಸಿರ್ತಾರೆ ಅಲ್ಲಲ್ಲಿ ಕ್ಲಾಸ್ ಹಾಕಿರ್ತಾರೆ ಅದಕ್ಕೆಲ್ಲ ಒಂದೊಂದು ಕ್ಲಾಸ್ ಹಾಕಿರ್ತಾರೆ ಅದಕ್ಕೆ ವಿಶೇಷ ಧರ್ಮ ಅಂತ ಹೆಸರು ಈ ವಿಶೇಷ ಧರ್ಮವನ್ನು ತಿಳಿದುಕೊಂಡಿದ್ದರೆ ಮಾತ್ರ ಸರಿಯಾಗಿ ಆತ ಧರ್ಮವನ್ನ ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಸಾಧ್ಯ ಅಂಥವನ್ನ ಮಾತ್ರ ಮಾಡಬೇಕು ಹೊರತು ಎಲ್ಲರೂ ಎಲ್ಲ ಕಾಲದಲ್ಲೂ ಆ ಧರ್ಮವನ್ನು ನನಗೆ ಗೊತ್ತಿದೆ ಅಂತ ಹೇಳುವ ಹಾಗೆ ಇಲ್ಲ ಯಾಕೆಂದರೆ ಧರ್ಮ ಅಂತಕ್ಕಂಥದ್ದು ಬಹು ಸೂಕ್ಷ್ಮ ಬಹು ಸೂಕ್ಷ್ಮ ಅತ್ಯಂತ ಸೂಕ್ಷ್ಮ ಎಲ್ಲಿ ಅರ್ಜುನ ಮಾಡ್ತಕ್ಕಂಥದ್ದು ಇದೇನೆ ತಪ್ಪು ಅವನೇನು ಹಿಂಸೆಯನ್ನು ಮಾಡಬಾರ್ದು ಯಾರಿಗೂ ಎಲ್ಲೂ ಹಿಂಸೆಯನ್ನು ಮಾಡಬಾರ್ದು ಇದೇ ನಮ್ಮಲ್ಲಾಗಿದ್ದು ಕತೆ ನಮ್ಮ ಭಾರತೀಯ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿಯೂ ಕೂಡ ಆದಂತಹ ಅನೇಕ ತಪ್ಪುಗಳಲ್ಲಿ ಒಂದಾನೊಂದು ತಪ್ಪುಗಳು ಕೂಡ ಇದಾಯಿತು ಆ ಅಹಿಂಸಾ ರೂಪ ಆಗಿರತಕ್ಕಂತಹ ಯಾವ ಒಂದು ಇದಿತ್ತೋ ಗಾಂಧೀಜಿಯವರು ನಿಜವಾಗಿ ಅದನ್ನು ಮಾಡಿದ್ಯಾಕೆ ಅಂತ ಹೇಳಿದ್ರೆ ಅವರ ಪ್ರಕಾರ ಅಹಿಂಸೆಯವರು ಹೇಳ್ತಾರೆ ಇಲ್ಲಿ ಅಹಿಂಸೆ ಇರಬೇಕು ಅಂತ ಹೊರಗಡೆ ಅಲ್ಲ ಯಾರು ಸರಿಯಾಗಿ ಅವರ ಒಂದು ಇದನ್ನು ಓದಿದ್ದಾರೆಯೋ ಅವ್ರಿಗೆ ಗೊತ್ತಾಗುತ್ತೆ ಕೃತಿಯನ್ನು ಅಹಿಂಸೆ ಅಂತಕ್ಕಂಥದ್ದು ಇಲ್ಲಿ ಆತ್ಮಶಕ್ತಿಯಿಂದ ಬರ್ತಕ್ಕಂತಹ ಆ ಗುಣ ಅದು ಅಹಿಂಸೆ ಆದರೆ ಅದು ಯಾರಿಗಿತ್ತು ಅವ್ರಿಗೆ ಮಾತ್ರ ಇತ್ತು ಅವರಿಗೆ ಅವರನ್ನ ಫಾಲೋ ಮಾಡ್ತಾ ಇದ್ದಂತಹ ಎಲ್ಲ ಜನಸಾಮಾನ್ಯರಿಗೆ ಅದು ಇರಲಿಲ್ಲ ಹೀಗಾಗಿ ಆ ಒಂದು ಧರ್ಮವನ್ನು ಎಲ್ಲರಿಗೂ ಬೋಧಿಸುವುದು ಅದು ತರವಲ್ಲ ಹಾಗೆ ಬೋಧಿಸುವುದಿದ್ದರೆ ಭಗವಂತ ಅವತ್ತೇ ಗೀತೆಯಲ್ಲಿ ಹೇಳಿರ್ತಿದ್ದ ಗೀತೆಯಲ್ಲಿ ಅವತ್ತೇ ಹೇಳುತ್ತಿದ್ದ ಅರ್ಜುನನಿಗೂ ಅವತ್ತೇ ಹೇಳಿರ್ತಿದ್ದ ಮಗು ಮೊದಲು ಈ ಶಸ್ತ್ರಸನ್ಯಾಸ ಮಾಡಿ ಓಡು ಹೋಗು ಕಾಡುಗೆ ಹೋಗು ಅಂತ ಯಾಕೆ ಅವನು ಹೇಳಿಲ್ಲ ಯಾಕೆ ಅವನು ಹೇಳಿಲ್ಲ ಅದು ಅಧರ್ಮವಾಗಿರ್ತಿತ್ತು ಅವನು ಹೇಳಿದ್ದರೆ ಅದೇ ವಿದುರನಿಗೆ ಹೇಳ್ದ ಅವನು ವಿದುರುನಿಗೆ ಏನು ಹೇಳ್ದ ನೀನು ಮೊದಲು ನೋಡಿಗ ಮಹಾ ಯುದ್ಧ ಶುರುವಾಗುತ್ತೆ ನೀನು ಮೊದಲು ಕಾಡಿಗೆ ಹೋಗಿ ಅಲ್ಲಿ ತಪಸ್ಸನ್ನು ಮಾಡಿ ನಿನ್ನ ಶರೀರವನ್ನು ತ್ಯಾಗ ಮಾಡಿಬಿಡುವನು ವಿದಿರುನಿಗೆ ಹೇಳ್ದ ಇವನಿಗೆ ಹೇಳಿಲ್ಲ ಅದೇ ಕೃಷ್ಣ ಯಾಕೆ ಇಲ್ಲಿ ಬರುವುದ ಧರ್ಮ ಸೂಕ್ಷ್ಮ ಅಂದರೆ ಇಲ್ಲಿ ಬರುವುದು ಯಾರ್ಯೂ ಯಾವ ಯಾವ ಕಾಲದಲ್ಲಿ ಯಾವ ಯಾವ ಸ್ವಧರ್ಮವನ್ನು ಅನುಷ್ಠಾನ ಮಾಡುವುದರೊಂದಿಗೆ ಇಡೀ ರಾಷ್ಟ್ರದ ಇಡೀ ಸಮುದಾಯದ ಉನ್ನತಿ ಏಳ್ಗೆಯನ್ನು ಮಾಡಬೋದೋ ಅಂಥದ್ದನ್ನು ಮಾತ್ರ ಮಾಡಬೇಕು ಕೇವಲ ತಮ್ಮ ಮನಸ್ಸಿಗೆ ಇಷ್ಟ ಬಂದದ್ದನ್ನು ಮಾಡುವ ಹಾಗಿಲ್ಲ ತಮ್ಮ ಮನಸ್ಸಿಗೆ ಇಷ್ಟ ಬಂದದ್ದನ್ನು ಮಾಡಿದರೆ ಅದು ಅಧರ್ಮ ಆಗುತ್ತೆ ಒಳ್ಳೆ ಕೆಲಸವೇ ಆಗಿರ್ಬೋದು ಅಧರ್ಮ ಆಗುತ್ತೆ ಒಳ್ಳೆಯದು ಕೆಟ್ಟದು ಹಾಗಲ್ಲ ನಿರ್ಣಯ ಮಾಡೋದು ಅತ್ಯಂತ ಸೂಕ್ಷ್ಮವಾಗಿದೆ ಈ ವಿಷಯ ತಿಳ್ಕೋಬೇಕು ನೀವು ಒಳ್ಳೆಯದು ಕೆಟ್ಟದು ಮಕ್ಕಳ ಮಕ್ಕಳ ಅಲ್ಲ ಅದು ಆಲೋಚನೆ ಮಾಡೋದು ಮಕ್ಕಳ ಆಲೋಚನೆ ಯಾವ ರೀತಿ ಇರುತ್ತೆ ಅತ್ಯಂತ ಕೆಳಮಟ್ಟದ್ದಾಗಿರುತ್ತೆ ಚಾಕ್ಲೇಟ್ ಮುಟ್ಟರೆ ಒಳ್ಳೆಯವರು ಕಾಪಾಡಕ್ಕೆ ಹೊಟ್ಟದ ಕೆಟ್ಟವರು ಇದೇ ರೀತಿಯಂತಹ ಆಲೋಚನೆ ನಾವು ದೊಡ್ಡವರಾದ್ಮೇಲೂ ಕೂಡ ಮಾಡ್ತೇವೆ ಯಾಕೆ ನಮಗೆ ಆ ಆಲೋಚನೆಯಲ್ಲಿ ಒಂದು ಪ್ರೌಢತೆ ಪ್ರೌಢಿಮೆ ಅನ್ನೋದು ಇರೋದಿಲ್ಲ ಮೆಚುರಿಟಿ ಇರೋದಿಲ್ಲ ನಾವು ಯಾವಾಗ ಆ ಮೆಚುರಿಟಿಯನ್ನು ಪ್ರೌಢಿಮೆಯನ್ನು ತೋರಿಸ್ತೇವಿಯೋ ಆವಾಗ ನಮ್ಮ ಎಲ್ಲ ಡಿಸಿಷನ್ಸ್ ಇದೆಯಲ್ಲ ಸರಿಯಾಗಿ ಕೆಲಸ ಮಾಡುತ್ತವೆ ಸರಿಯಾಗಿ ಕೆಲಸ ಮಾಡುತ್ತೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಇದು ಹೀಗೆ ನಡ್ಕೊಳ್ಬೇಕು ಇದು ಹೀಗೆ ನಿರ್ದಾಕ್ಷಿಣ್ಯವಾಗಿರಬೇಕು ಎಲ್ಲಿ ನಿರ್ದಾಕ್ಷಿಣ್ಯವಾಗಿರಬೇಕು ಎಲ್ಲಿ ಸಲಿಗೆಯನ್ನು ತೋರಿಸಬೇಕು ಹಾಗೆ ಅದಕ್ಕೆ ನಮಗೆ ಒಂದು ವ್ಯಕ್ತಿತ್ವ ಬೇಕು ವ್ಯಕ್ತಿತ್ವ ಪರ್ಸನಾಲಿಟಿ ಆ ವ್ಯಕ್ತಿತ್ವ ಜೋರಾಗಿಲ್ಲದೆ ಹೋದರೆ ನಾವು ಕೊಚ್ಕೊಂಡು ಹೊರಟೋಗ್ತೀವಿ ಕೊಚ್ಚಿಕೊಂಡು ಹೊರಟೋಗ್ತೀವಿ ಮೊದಲೇ ನಮ್ಮ ಮನಸ್ಸು ಮಂಗ ಇನ್ನು ಅದರಲ್ಲೂ ಕೂಡ ಅನೇಕ ಈ ಆಮಿಷಗಳು ನಂತರ ಅದರಲ್ಲೂ ಕೂಡ ನಮಗೆ ದ್ವಂದ್ವಗಳು ಯಾವುದು ಸರಿ ಯಾವುದು ತಪ್ಪು ಯಾವುದು ಗೊತ್ತಿಲ್ಲ ಕೇಳುವರಿಲ್ಲ ಧರ್ಮ ಬಂದವರು ಇಲ್ಲ ಅಂತಹ ಸ್ಥಿತಿ ಆಗ ಏನಾಗುತ್ತೆ ಸಮಾಜದಲ್ಲಿ ಈ ರೀತಿ ಅಸಮತ್ವವನ್ನು ತಾಂಡವಾಡುತ್ತೆ ಯಾರು ಹೇಗೆ ಸರಿ ಮಾಡೋದು ಅಂತಲೇ ಗೊತ್ತಿಲ್ಲ ಹೇಗೆ ಸರಿ ಮಾಡೋದು ಎಲ್ಲಿಂದ ಸರಿ ಮಾಡೋದು ಸರಿ ಮಾಡೋದು ಎಲ್ಲಿಂದ ಒಂದು ಸಣ್ಣ ಉದಾಹರಣೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಎಲ್ಲಿಂದ ಶುರು ಮಾಡುವುದು ಎಲ್ಲಿಂದ ಯಾರು ಶುರು ಮಾಡುವುದು ಆ ರೀತಿಯ ಒಂದು ಸ್ಥಿತಿ ಇಲ್ಲಿ ಉಂಟಾಗಿದೆ ಈಗ ಎಲ್ಲಿಂದ ತಲೆಯಿಂದ ಶುರು ಮಾಡ್ತಿರೋ ಬುಡದಿಂದ ಶುರು ಮಾಡ್ತಿರೋ ಅಥವಾ ಮಧ್ಯದಿಂದ ಶುರು ಮಾಡ್ತಿರೋ ಉತ್ತರ ಹೇಳೋದು ತುಂಬಾ ಕಷ್ಟ ತುಂಬಾ ಕಷ್ಟ ಅದೆಲ್ಲ ಕ್ಷತ್ರಿಯನ ಸ್ವಧರ್ಮ ಕ್ಷತ್ರಿಯನ ಸ್ವಧರ್ಮ ಈ ರಾಜ್ಯ ಅಂತಕ್ಕಂಥದ್ದು ಅಧರ್ಮದಲ್ಲಿ ಹೋಗ್ತಾ ಇದ್ರೆ ಅವನು ಆ ಅಧರ್ಮವನ್ನು ತಿದ್ದಿ ಸರಿದಾರಿಗೆ ತರದೇ ಹೋದ್ರೆ ಆ ಅಧರ್ಮದಲ್ಲಿ ಇರ್ತಕ್ಕಂಥ ಯಾವ ಹೆಚ್ಚು ಪಾಲಿದೆಯೋ ಅದು ಆ ಕ್ಷತ್ರಿಯನಿಗೆ ಅಥವಾ ಯಾರು ಆ ರಾಜ್ಯವನ್ನು ನೋಡ್ಕೊಳ್ತಾ ಇದ್ದ ಅವನಿಗೆ ಬರುತ್ತೆ ಪಾಪ ಮಾಡಿದವರಿಗೆ ಕಡಿಮೆ ಹೌದು ಇದು ಧರ್ಮ ಇಲ್ಲಿ ಇಲ್ಲಿ ಉಂಟಾಡ್ತಕ್ಕಂಥದ್ದು ಅದು ಆತ ತಾಯಿಗಳನ್ನ ಸುಮ್ಮನೆ ಹಾಗೆ ಬಿಟ್ರೆ ಯಾರೋ ನಮ್ಮ ಆತ ತಾಯಿ ಜೈಲಿನಲ್ಲಿ ಈಗ ನಿಮಗಿಂತಲೂ ಚೆನ್ನಾಗೇ ಇದ್ದಾನೆ ಬಹುಶಃ ಅವನಿಗೆ ಪವರ್ ಕೂಡ ಕೊಟ್ಟಿರ್ಬೋದು ಅವನನ್ನ ಇನ್ನು ಹ್ಯಾಂಗ್ ಮಾಡಲಿಕ್ಕೆ ಇನ್ನೊಂದು ಇಪ್ಪತ್ತು ವರ್ಷ ಬೇಕಾಗ್ಬೋದು ಇದು ಧರ್ಮ ಅಲ್ಲ ಇದು ಧರ್ಮ ಅಲ್ಲ ಇದು ಅಧರ್ಮದ ಪರಾಕಾಷ್ಠೆ ಅಧರ್ಮದ ಪರಾಕಾಷ್ಟೆ ಅದಕ್ಕೆ ಅದೇನಂದ್ರೆ ಕಣ್ಣಿನ ಮುಂದೆ ಇರತಕ್ಕಂತಹ ಯಾವುದೋ ಬುದ್ಧಿ ಎಂಬಂತಹ ಕಣ್ಣಿನ ಮುಂದೆ ಇರತಕ್ಕಂತಹ ಮೋಹದ ಪರ್ದೆ ಮೊದಲ ಅದನ್ನು ಸರಿಸ್ಬೇಕು ಯಾವಾಗ ಅದು ಸರಿತದೆಯೋ ಆವಾಗ ಆತ ಇಂಪಾರ್ಷಿಯಲ್ ಆಗಿ ಈ ಒಂದು ತನ್ನ ತನ್ನ ಸ್ವಧರ್ಮವನ್ನು ಮಾಡ್ತಾನೆ ಅನ್ನೋದು ಇಲ್ಲಿ ಪ್ರತಿಯೊಂದು ಶ್ಲೋಕದಲ್ಲಿಯೂ ಕೂಡ ನಮಗೆ ಗೊತ್ತಾಗುತ್ತೆ ಈ ಅರ್ಜುನನ ಮಾತಾಗಿ ಪ್ರತಿಯೊಂದು ಶ್ಲೋಕದಲ್ಲಿಯೂ ಕೂಡ ಗೊತ್ತಾಗುತ್ತೆ नर अर्खतन प्रदर्श मेलू कूड़ा तस्मा न अर् व्यम हम धार्थराष्ट्रांवान स्वजनम हि कथ हुखिन श्याम इू मोटम मूर्खतन याद अदर एर मूर्खतन है ಏನದು ಅಂತ ಹೇಳಿದ್ರೆ ತಸ್ಮಾತ್ ಅವನ ಲಾಜಿಕ್ಕಿನ ಒಂದು ಇದು ಆದ್ದರಿಂದ ಅಂತ ಹೇತು ಅವನಿಗೆ ಏನೊಂದು ಹೇತು ಏನು ಕಾರಣ ಇಷ್ಟೆಲ್ಲ ಹೇಳಿದ್ಮೇಲೆ ಅಂದರೆ ಆದ ತಾಯಿಗಳನ್ನ ತೊಂದರೆ ಪಾಪವೇ ಉಂಟಾಗುವುದರಿಂದ ಮೊದಲೇ ಅದೇ ಸುಳ್ಳು ಅದೇ ಇವನಿಗೆ ಗೊತ್ತಿಲ್ಲ ಅದನ್ನೇ ನಿರ್ಧಾರ ತೊಗೊಂಡು ಬಿಟ್ಟಿದ್ದಾನಿ ಧರ್ಮಶಾಸ್ತ್ರವನ್ನು ಉಲ್ಟಾ ಇಂಟರ್ಪ್ರಿಟೇಷನ್ ಮಾಡಿ ಈಗ ಅದರ ಮೇಲೆ ಇವನು ಒಂದು ಲಾಜಿಕ್ಕನ್ನು ತೆಗಿತಾ ಇದ್ದಾನೆ ನೋಡಿ ಒಂದು ಲಾಜಿಕ್ ಇದೆಯಲ್ಲ ಅದಕ್ಕೆ ಗಟ್ಟಿಯಾದಂತಹ ಕೆಲವು ಅಂಶಗಳೆಲ್ಲ ಇರಬೇಕು ಆ ಗಟ್ಟಿಯಾದಂತಹ ಅಂಶಗಳಿದ್ರೆ ಅದರಿಂದ ಚೆನ್ನಾಗಿರುವಂಥ ಒಂದು ಸಿದ್ಧಾಂತವನ್ನು ಹೆಣಿಬೋದು ಯಾವಾಗ ಅಂಶಗಳೇ ಒಳಗಡೆ ಟೊಳ್ಳಾಗಿರುತ್ತೋ ಅದರಿಂದ ಬರತಕ್ಕಂಥ ಸಿದ್ಧಾಂತ ಅದು ನಿಲ್ಲುವುದೇ ಇಲ್ಲ ಅದು ಮರಳಿದ ಮೇಲೆ ಕಟ್ಟಿದಂತಹ ಏನೋ ಅರಮನೆಯಿಲ್ಲ ಬಿಲ್ಡಿಂಗ್ ಕ್ಯಾಸಲ್ಝನ್ ಸ್ಯಾಂಡ್ ಅಂತ ಅದು ಉದುರೋಗ್ಬಿಡುತ್ತೆ ಅದು ಉದುರೋಗುತ್ತ ಹಾಗೆ ಇಲ್ಲೂ ಕೂಡ ಅವನಿಗೆ ಗೊತ್ತಿಲ್ಲದೆ ಅವನು ಏನೇನೋ ಉದುರ್ತಾ ಇದ್ದಾನೆ ಆದ್ದರಿಂದ ನಾವು ಈ ಧೃತರಾಷ್ಟ್ರನ ಮಕ್ಕಳನ್ನು ಸ್ವಬಾಂಧವ ನಮ್ಮ ಬಂಧುಗಳೇ ಆದಂತಹ ಅವರನ್ನು ಕೊಲ್ಲಲು ಅರ್ಹರಲ್ಲ ನಾವು ಕೊಲ್ಲುವಂತಿಲ್ಲ ನಾವು ಕೊಲ್ಲಬಾರ್ದು ಹೇ ಕೃಷ್ಣ ತವನು ಪಾಠ ಹೇಳ್ತಾ ಇದ್ದಾನೆ ಯುಧಿಷ್ಠನಿಗೆ ಆ ಪಾಠ ಆಯಿತು ಈಗ ಕೃಷ್ಣನಿಗೆ ಈ ಪಾಠವನ್ನು ಇವನೇ ಹೇಳ್ತಾ ಇದ್ದಾನೆ ಕೃಷ್ಣ ಸಖ ಸ್ವಜನಂ ಯಾಕೆ ಕೀ ಅಂದ್ರೆ ಯಾಕೆಂದರೆ ನನ್ನ ಕಾರಣ ನನ್ನ ರೀಸನ್ ಏನು ಅಂದರೆ ಕಥಂ ಸ್ವಜನಂ ಹತ್ವ ಸ್ವಜನರನ್ನು ಕೊಂದು ಸುಖಿನಹ ಶ್ಯಾಮ ಮಾಧವ ಹೇ ಮಾಧವ ನಾವು ಹೇಗೆ ಸುಖಿಗಳಾಗ್ತೇವೆ ಎಲ್ಲ ಇವನು ಇವನು ಕುಟುಂಬದವರು ಮಾತ್ರ ಇವನು ಥಿಂಕ್ ಮಾಡ್ತಾ ಇರೋದಿಲ್ಲ ತಾನು ಸುಖವಾಗಿರುವುದಕ್ಕೆ ಈ ಯುದ್ಧ ಅಂತ ಅನ್ಕೊಂಡಿದ್ದಾನೆ ಇವನ ತಲೆಯಲ್ಲಿ ಕ್ಯಾಲ್ಕುಲೇಷನ್ ಏನು ಅರ್ಜುನ್ ಅಂತ ಹೇಳಿದ್ರೆ ಇದು ನಮ್ಮ ನಮ್ಮ ಬಂಧುಗಳ ಯುದ್ಧ ಅಂತ ಅಣ್ಣ ತಮ್ಮಂದರಿಗೋಸ್ಕರ ಆಸ್ತಿಗಾಗಿ ಕಚ್ಚಾಡ್ತಾ ಇರುವಂತಹ ಯುದ್ಧ ಅಂತ ಇವನಿಗೂ ಕೂಡ ಭ್ರಮೆ ಬಂದಿದೆ ಭ್ರಮೆ ಆದರೆ ಈ ಯುದ್ಧದ ಹಿಂದೆ ಇರ್ತಕ್ಕಂತಹ ಮಹಾ ಉದ್ದೇಶ ಏನು ಅಂದ್ರೆ ಧರ್ಮಸ್ಥಾಪನೆ ಅಧರ್ಮನಾಶ ಆ ಒಂದು ಯಾವ ಒಂದು ಇದಿದೆಯೋ ಥಾಟ್ ಅದು ಹೊರಟೋಯ್ತು ಇವ್ನ ತಲೆಯಿಂದ ಇವನ್ ತಲೆಯಲ್ಲೇನು ಅಣ್ಣ ತಮ್ಮಂದಿರ ಕಚ್ಚಾಟ ಅಣ್ಣ ತಮ್ಮಂದಿರು ಕಚ್ಚಾಡಬಾರ್ದಪ್ಪ ಯಾಕೆ ಹಿಂದೆ ಹೇಳಿದ್ದಾರೆ ಅಣ್ಣ ತಮ್ಮಂದರು ಅವರು ಒಟ್ಟೊಟ್ಟಿಗೆ ಒಂದೇ ಹೊಟ್ಟೆಯಲ್ಲಿ ಹೊಟ್ಟಿದವರು ಹೀಗಾಗಿ ಯಾವಾಗಲೂ ಒಬ್ಬರಿಗೊಬ್ರು ಹೊಂದಿಕೊಂಡಿರಬೇಕು ಅಂತ ಆದರೆ ಇಲ್ಲಿ ನಡೀತಾ ಇರುವಂತಹ ಯುದ್ಧ ಧರ್ಮಕ್ಕೂ ಅಧರ್ಮಕ್ಕೂ ನಡೀತಾ ನಡೀತಾ ಇರ್ತಕ್ಕಂತಹ ಯುದ್ಧ ಯಾಕೆ ಅಂತ ಹೇಳಿದ್ರೆ ಯಾವಾಗ ಆಗಲೇ ಡಿಸಿಷನ್ ಆಯಿತು ಇವನು ರಾಜ್ಯ ಕೊಡುವುದಿಲ್ಲ ಅಂತ ಸೈನ್ಯ ಜಮಾವಣೆ ಶುರುವಾಗಿತ್ತು ಯಾರು ಯಾರು ದುರ್ಯೋಧನ ಮಾಡಿದ್ದೇ ಸರಿ ಅಂತ ಹೇಳಿ ಬಂದರು ಅವರು ಹನ್ನೊಂದು ಅಕ್ಷೋಯಿಣಿ ಸೈನ್ಯ ಬಂದು ಬಿಟ್ಟಿದ್ದಾರೆ ಅಂದರೆ ಅಧರ್ಮದ ಪಕ್ಷಪಾತಿಗಳು ಯಾರು ಕೆಲವು ಮಂದಿ ಇದ್ರೋ ಸ್ವಲ್ಪ ಧರ್ಮವೇ ಸತ್ಯ ಅದೇ ಗೆಲ್ಲಬೇಕು ಅದಕ್ಕೆ ನಾವು ಸಪೋರ್ಟ್ ಕೊಡಬೇಕು ಎಷ್ಟು ಕಡಿಮೆ ಆದರೂ ಪರವಾಗಿಲ್ಲ ಸಂಖ್ಯೆಯಲ್ಲಿ ನೋಡಿ ಇದು ವೆರಿ ಇಂಪಾರ್ಟೆಂಟ್ ನಾವು ನೋಡೋದು ಯಾವಾಗ ಅಂತ ಹೇಳಿದ್ರೆ ಈ ನಮ್ಮ ಯೋಗ್ಯತೆ ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿದ್ರೆ ನಾವು ಯಾವಾಗ ಮೆಜಾರಿಟಿ ನೋಡ್ಕೊಂಡು ಓಟ್ ಹಾಕ್ತೇವೋ ಆವಾಗ ಏನದು ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಬೇಸ್ಡ್ ಆಗಿ ನಾವು ಇರೋದಿಲ್ಲ ಯಾರು ಹೆಚ್ಚು ಶಕ್ತಿವಂತರೋ ಅವರ ಪಾರ್ಟಿ ನಾವು ಅಂತ ಇವ್ರ ಕಡೆ ಎಷ್ಟು ಓಟ್ ಇದೆ ಇವ್ರ ಕಡೆ ನೂರರಲ್ಲಿ ಅರವತ್ತು ಓಟ್ ಇದೆ ಆ ಹಂಗಿರ ನಾನು ಇವ್ರ ಕಡೆ ಇವ್ರ ಕಡೆ ಎಷ್ಟು ಓಟ್ ಇದೆ ಇವರು ಹೌದಾ ಬೇಡ ಇವರ ಸರಿಯೋ ತಪ್ಪೋ ಅದು ಬೇಡ ಇವರ ಶಕ್ತರೋ ಅಶಕ್ತರು ಅಷ್ಟೇ ಇವರ ಶಕ್ತರೋ ಅಶಕ್ತರು ಇವರನ್ನ ಹೆಚ್ಚು ಕುರಿಗಳು ಹಿಂಬಾಲಿಸ್ತಾ ಇದ್ದಾರೋ ಇವರನ್ನ ಹೆಚ್ಚು ಕುರಿಗಳು ಹಿಂಬಾಲಿಸ್ತಾ ಇದ್ದರು ನಾನು ಒಂದು ಕುರಿಯಾಗಿ ಅಲ್ಲಿ ಹಾರತೇನೆ ಈ ರೀತಿಯಾದಂತಹ ಆಲೋಚನೆಯಿಂದ ಬಂದಂಥವರು ದುರ್ಯೋಧನದ ಪಕ್ಷಪಾತಿಗಳು ಆದರೆ ಪಾಂಡವರ ಕಡೆಯ ಪಕ್ಷಪಾತಿಗಳು ಯಾರಿದ್ದಾರೆಯೋ ಅವರ ಪಾಂಡವರ ಪಕ್ಷಪಾತಿಗಳಲ್ಲ ಹಂಗ ಅನ್ಕೊಂಡ್ರೆ ತಪ್ಪು ಧರ್ಮ ಪಕ್ಷಪಾತಿಗಳು ಈ ಯುದ್ಧ ಆಗಿ ಅವರಿಗೆ ಯಾವ ಗ್ಯಾರಂಟಿಯೂ ಇರಲಿಲ್ಲ ಈ ಯುದ್ಧ ಗೆಲ್ತೀವಿ ನಾವು ಅಂತ ಕೃಷ್ಣನಿಗೆ ಕೃಷ್ಣನ ಮೇಲೆ ಇರ್ತಕ್ಕಂತಹ ಯಾವ ಒಂದು ಇದೆಯೋ ನಂಬಿಕೆ ಅದು ಪಾಂಡವರಿಗೆ ಮಾತ್ರ ಇತ್ತು ಭಕ್ತರವರು ಅದಕ್ಕೋಸ್ಕರ ಬೇರೆಯವರಿಗೆ ಯಾವ ನಂಬಿಕೆಯೂ ಗ್ಯಾರಂಟಿ ಈ ಯುದ್ಧ ಸೋತೆ ಸೋಲ್ಬಹುದು ಅಂತ ಯಾಕೆ ಅಲ್ಲಿ ಹನ್ನೊಂದು ಅಕ್ಷೋಹಿಣಿ ಇಲ್ಲಿರ್ತಕ್ಕೊಂದು ಏಳೇ ಅಕ್ಷೋಹಿಣಿ ಸರಿಸಾಟಿಯೇ ಅಲ್ಲ ಆದರೂ ಕೂಡ ಧರ್ಮ ಜೀವನ್ ದುದ್ದಕ್ಕೂ ನಾವು ಧರ್ಮವನ್ನು ಪಾಲಿಸಿಕೊಂಡು ಬಂದಿದ್ದೇವೆ ನಾವು ಇನ್ನು ಧರ್ಮವನ್ನು ಬಿಡುವುದಿಲ್ಲ ನಾವು ಸತ್ರು ಪರವಾಗಿಲ್ಲ ನಾವು ಯುಧಿಷ್ಠಿರನ ಪಕ್ಷಪಾತಿಗಳು ಅಂತ ಹೇಳಿ ಬರ್ತಾರೆ ಹೌದು ಆದ್ದರಿಂದ ಈ ಇಡೀ ಯುದ್ಧ ಅಂತಕ್ಕಂಥದ್ದು ನೋಡಿ ಹಾಗೆ ಅರ್ಜುನ ಮಾಡಿದ್ದೇನು ಯಾರು ಧರ್ಮದ ಪಕ್ಷಪಾತಿಗಳಾಗಿ ಬಂದರೂ ಅವ್ರನ್ನ ಕಡೆಗಣಿಸ್ಬಿಟ್ಟ ಅವರಿಗೆ ಮೋಸ ಮಾಡ್ದ ಇದು ಹೇಳುವುದರಿಂದ ಹೌದು ಇದು ಮೋಸ ಈಗ ನಾನು ಅತ್ಯಂತ ಕಡಿಮೆ ಜನ ನನ್ನ ಸಪೋರ್ಟಿಗೆ ಬಂದಿದ್ದಾರೆ ನಾನು ಒಂದು ಬದ್ಧವಾಗಿ ನಿಂತ್ಕೊಡ್ಬೇಕು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೇನೆ ಅಂತ ಏನು ಮಾಡಿದ್ರೂ ಅಲ್ಲಾಡಬಾರ್ದು ಆದರೆ ಏನಾಗುತ್ತೆ ನಾಳೆ ನನಗೆ ಏನೋ ಒಂದು ಇದಾಗಿ ಯಾರೋ ಒಬ್ಬರು ಲಂಚ ಕೊಡ್ತಾರಂತ ಇಟ್ಕೊಳ್ಳೋಣ ಯಾರೋ ಒಬ್ಬ ಒಂದು ಸೂಟ್ಗೆಸ್ ಕೊಡ್ತಾರೆ ದಯವಿಟ್ಟು ಈ ಸ್ಟ್ರೈಕ್ ಮಾಡಬೇಡಿ ಈ ನಿರಶನ ಮಾಡಬೇಡಿ ನೀವು ತುಂಬ ವೀಕ್ ಆಗ್ತಾ ಇದ್ದೀರಾ ನೀವು ನಿಮ್ಮ ಪಾಡಿಗೆ ಎಲ್ಲೋ ಒಂದು ಕಡೆ ಹೋಗಿ ಒಂದು ಐಲ್ಯಾಂಡಲ್ಲಿ ಇರಿ ಅಂತ ನಾನೇನಾದ್ರೂ ಆ ಲಂಚವನ್ನು ತೆಗೆದುಕೊಂಡ್ರೆ ನನ್ನಷ್ಟು ಅಧಾರ್ಮಿಕರು ನನ್ನಷ್ಟು ದ್ರೋಹ ಮಾಡಿದವರು ಇನ್ಯಾರೂ ಅಲ್ಲ ಯಾಕೆ ನನ್ನ ಹಿಂದೆ ಧರ್ಮಕ್ಕೋಸ್ಕರ ನಿಂತಹ ಎಷ್ಟು ಜನ ಇದ್ರು ಅವರಿಗೆ ಕೈ ಕೊಟ್ಟು ನಾನು ನನ್ನ ಯಾವ ಒಂದು ಸ್ವಪ್ರತಿಷ್ಠೆ ಅಥವಾ ನನ್ನ ಸುಖ ನನಗೆ ಶೋಕವಾಗಬಾರ್ದು ನನ್ನ ದುಃಖವಾಗಬಾರ್ದು ನನಗವರು ಏನು ಅಪಕಾರ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಾನು ಯಾವಾಗ ಈ ಒಂದು ಹೋರಾಟದಿಂದ ಹಿಂದೆ ಸರದನೋ ಆವಾಗ ನಾನು ಬಿದ್ದೆ ಅಂತ ನೈತಿಕವಾಗಿ ಬಿದ್ದೆ ಆಧ್ಯಾತ್ಮಿಕವಾಗಿ ಕೇಳುವುದೇ ಬೇಡ ಯಾಕೆ ಆಧ್ಯಾತ್ಮಿಕ ಶಕ್ತಿಗೆ ನೈತಿಕ ಶಕ್ತಿಯೇ ಈ ತೇಜಸ್ ಅಂತ ನಾನು ಏನು ಹೇಳಿದ್ನೋ ನಿನ್ನೆ ಅದಕ್ಕೆ ಇನ್ನೊಂದು ಏನು ಅಂತ ಹೇಳಿದ್ರೆ ನೈತಿಕ ಶಕ್ತಿಯ ಬಲ ಯಾರಲ್ಲಿ ಇರ್ತದೆಯೋ ಅವರಲ್ಲಿ ಒಂದು ವಿಚಿತ್ರವಾದಂತಹ ಶಕ್ತಿ ಇರುತ್ತೆ ಅದು ತೇಜಸ್ ಅಂತ ಅವನ ಹತ್ತಿರಕ್ಕೆ ಸುಮ್ಮನೆ ಜನ ಹೋಗಲಿಕ್ಕೆ ಇದು ಮಾಡ್ಲಿಕ್ಕಾಗೋದಿಲ್ಲ ಹೆದಿರ್ತಾರೆ ಅವನು ನೋಡಿದ್ರೆ ಹೆದಿರ್ತಾರೆ ಈ ಶ್ರೀರಾಮಕೃಷ್ಣರ ತಂದೆ ಹಾಗಿದ್ರು ಕಾಮಾರ್ಪುರದಲ್ಲಿ ಹಿಂದೆ ಅದಕ್ಕಿಂತ ಹಿಂದೆ ಶ್ರೀರಾಮಕೃಷ್ಣ ತಂದೆ ಕ್ಷುದಿರಾಮ ಅವರು ಹಾಗಿದ್ರು ಅವರೇನು ತುಂಬ ಧಾರ್ಮಿಕರು ಅಂತಲ್ಲ ಅವರು ಕೂಡ ಪತ್ನಿ ಹೋತ್ರೆ ಹೆಂಟಿ ಇದ್ದು ಮೂರ್ನಾಲ್ಕು ಜನ ಮಕ್ಕಳಿದ್ರು ಆದರೆ ಆ ನೈತಿಕ ನೈತಿಕತೆ ಆ ನೈತಿಕತೆಯಿಂದ ಅವರಲ್ಲಿ ಎಂತಹ ತೇಜಸ್ಸಿತ್ತು ಅಂತ ಹೇಳಿದ್ರೆ ಅವರು ಸುಮ್ಮನೆ ಹೋಗ್ತಾ ಇದ್ರೆ ರಸ್ತೆ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ತನ್ನಿಂದ ತಾನೇ ಜನ ಹರಟೆ ಹೊಡಿತಾ ಇದ್ರೆ ಹರಟೆ ನಿಲ್ಲಿಸ್ಬಿಟ್ಟು ತನ್ನಿಂದ ಎದ್ದು ಹೀಗೆ ಮಾಡಿ ಅವ್ರು ಹೋಗೋ ತನಕ ಮಾತನಾಡ್ತಾ ಇರಲಿಲ್ಲ ಗೌರವ ಸೂಚಿಸಿ ಅವರು ದೂರ ಹೋಗ್ತಾ ಇದ್ದಾರೆ ಅಂದಮೇಲೆ ಇಲ್ಲಿ ಕೂತ್ಕೊಳ್ತಾ ಅದು ಆ ವ್ಯಕ್ತಿತ್ವಕ್ಕೆ ಇರತಕ್ಕಂತಹ ಶಕ್ತಿ ಅದು ಆ ತೇಜಸ್ ಅದು ಈ ಮನುಷ್ಯನಲ್ಲಿ ಇರಬೇಕೆ ಹೊರತು ಈ ರೀತಿ ಯಾವ ಒಂದು ಸಾಮಾನ್ಯವಾದಂತಹ ಒಂದು ಕಾರಣಕ್ಕೋಸ್ಕರ ನಾವು ಹೋರಾಡ್ತಾ ಅದರಿಂದ ಹಿಂಪಡಿ ಹಿಂತರಿಬಾರ್ದು ನಾವು ಹಿಂದೆ ಬೀಡಬಾರ್ದು ಅನ್ನುವಂಥ ಪಾಠವನ್ನು ನಾವಿಲ್ಲಿ ಅರ್ಜುನ ಮಾತಿನಲ್ಲಿ ಕಲಿಬಹುದು ಪೂರ್ಣಮದೂರ್ಣಮಿದ ಪೂರ್ಣಾತ್ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿ ಹರಿ ಓಂ ತತ್ಸ್ರೀಕೃಷ್ಣರ್ಪಣಮಸ್ತು